ಮಂಡೆ ಆಕಾಶರಾಜನ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡ ನೆನೆಸಿದಾನೆ ಮಂಡೆ ಒಡದ ಇದೇ ಮಂಡ್ಯ ಒಡೆಯುವ ಕಾರ್ಯಕ್ರಮ ಆಗಿದೆ ಮಂಡ್ಯ ಒಡೆದ ಆಕಾಶ ಹೇಗೆ ಅಂತ ಇದನ್ನು ಬೇರೆ ಬೇರೆ ಅನ್ವಯ ಮಾಡಲಿಕ್ಕಾಗುತ್ತೆ ಮಂಡ್ಯ ಒಡೆದ ಚೋಳ ರಾಜ ಮಂಡ್ಯ ಅದನ್ನು ಪ್ರತ್ಯೇಕ ಅನ್ವಯ ಮಾಡಿಕೊಟ್ರೆ ಚೋಳ ರಾಜ ಮಂಡ್ಯ ಅವನನ್ನು ಭಗವಂತ ಉದ್ದಾರ ಮಾಡಿದ ಅದು ಪ್ರತ್ಯೇಕ ಅನ್ವಯ ಮಂಡೆ ಒಡದ ಅದು ಫಿಲ್ ದ ಬ್ಲಾಂಕ್ ಮಂಡ್ಯ ಒಡದ ಚೋಳರಾಜ ಅವನನ್ನು ಭಗವಂತ ಉದ್ಧಾರ ಮಾಡಿದ ಅಂತ ಅಂಡರ್ಸ್ಟುಂಡ್ ಅದು ಅಥವಾ ಮಂಡ್ಯ ಒಡೆದ ಆಕಾಶ ರಾಜ ಅಲ್ಲಿಗೆ ಅನ್ವಯ ಮಾಡಿಕೊಳ್ಳಿಕ್ಕಾಗುತ್ತೆ ಆಕಾಶರಾಜ ಮಂಡೆ ಒಡೆದದ್ದು ಯಾವಾಗ ಇದು ಭಕ್ತಾಪರಾಧ ಸಹಿಷ್ಣು ಸಂಧಿ ಅದಕ್ಕೆ ಬೇರೆ ಬೇರೆ ಬೇರೆ ಬೇರೆ ಉದಾಹರಣೆಗಳನ್ನು ನಮ್ಮ ಮುಂದೆ ಇಡುತ್ತಾರೆ ಅದು ಆಕಾಶರಾಜ ಮಂಡ್ಯ ಒಡೆದದ್ದು ಆಕಾಶರಾಜನಾಗಿದ್ದಾಗ ಅಲ್ಲ ಆಕಾಶರಾಜನ ಕತೆ ಒಂದು ರೀತಿಯಲ್ಲಿ ಅಜಾಮಿಣನ ಕತೆ ಹಾಗೆ ಜನ್ಮಾಂತರದಲ್ಲಿ ಮಾಧವ ಅನ್ನುವಂತಹ ಬ್ರಾಹ್ಮಣ ಕುಂತಲ ಅನ್ನತಕ್ಕಂತಹ ಹೆಣ್ಮಕ್ಕಳನ್ನು ಪಣಿಗ್ರಹಣ ಮಾಡಿಕೊಂಡಿದ್ದ ಆದರೆ ಮಹಾ ದುರಾಚಾರಿಯಾಗಿ ಅನಾಚಾರಿಯಾಗಿ ಮಾಡಬಾರದ ಕರ್ತವ್ಯಗಳನ್ನೆಲ್ಲ ಮಾಡಿದ ಯಾವುದೋ ಒಬ್ಬ ಹೆಣ್ಮಕ್ಕಳ ಆಸೆ ಪೂರಣೆ ಮಾಡುವುದಕ್ಕೋಸ್ಕರ ಎಂತಹ ಕುಕೃತ್ಯವನ್ನು ಮಾಡಿದ ದರೋಡೆ ಸುಲಿಗೆ ಎಲ್ಲ ಮಾಡಿದ ಕೊನೆಗೆ ಅವನಿಗೆ ಪಶ್ಚಾತ್ತಾಪ ಆಯಿತು ಭಗವಂತನ ಧ್ಯಾನದಲ್ಲಿ ತೊಡಗಿದ ಸರ್ವ ಪರಿತ್ಯಾಗ ಮಾಡಿದ ಭಗವಂತ ಮೆಚ್ಚಿ ಆಕಾಶರಾಜನ ಜನ್ಮವನ್ನು ಕೊಟ್ಟ ಅಂದ್ರೆ ಆಕಾಶರಾಜನಾಗಿದ್ದಾಗ ಮಂಡೆ ಒಡೆದದ್ದಲ್ಲ ಅವನು ಮಾಧವ ಅನ್ನುವ ಬ್ರಾಹ್ಮಣನಾಗಿದ್ದಾಗ ಇದ್ದವರ ಮಂಡೆ ಎಲ್ಲ ತಲೆ ಒಡೆದು ಒಡೆದು ಒಡೆದು ಸುಲಿಗೆ ಮಾಡಿ ಪ್ರೇಸಿಯ ಮನಸ್ಸನ್ನು ತೃಪ್ತಿಪಡಿಸಿದವ ಹಾಗಾಗಿ ಅವನು ಮಂಡೆ ಹಾಗೆ ಮಂಡೆ ಒಡೆದ ಆಕಾಶ ರಾಜ ಜನ್ಮಾಂತರದಲ್ಲಿ ಮಂಡೆ ಇವತ್ತು ಮಂಡೆಗೆ ಭಗವಂತ ರಾಜನ ಕಿರೀಟವನ್ನು ಕೊಟ್ಟ ಯಾಕೆಂದ್ರೆ ಕೊನೆ ಕ್ಷಣಕ್ಕೆ ಪಶ್ಚಾತ್ತಾಪ ಪೂರ್ವಕವಾಗಿ ಭಗವಂತನನ್ನು ಸ್ಮರಣೆ ಮಾಡಿದ್ದಕ್ಕೆ ಅಂತ ಹೀಗೆ ಜನ್ಮಾಂತರದಲ್ಲಿ ಮಂಡ್ಯ ಒಡೆದ ಅದು ಪಾಪ ಯಾವತ್ತು ಪಾಪ ಪುಣ್ಯಗಳ ಲೆಕ್ಕಾಚಾರ ಜನ್ಮಾಂತರದ್ದೇ ಆದರೆ ಜನ್ಮಾಂತರದಲ್ಲಿ ಮಂಡೆ ಈ ಜನ್ಮದಲ್ಲಿ ಭಗವಂತ ದುರಿತವನ್ನು ನಿವಾರಣೆ ಮಾಡಿದ ಈಗ ಮಂಡ್ಯ ಆಕಾಶ ರಾಜ ಹೀಗೆ ಅನ್ವಯ ಮಾಡಲಿಕ್ಕಾಗುತ್ತೆ ಅಥವಾ ಮಂಡ್ಯ ಒಡೆದ ಮಗಳ ಗಂಡ ನೆನೆಸಿದ ಪದ್ಮಾವತಿ ಮಂಡ್ಯ ಒಡೆದದ್ದ ಹೌದು ಮಂಡ್ಯ ಬಡದದ್ದು ಯಾಕೆ ಅಂತಂದ್ರೆ ಕಲ್ಲು ಬಿಸಾಡಿದ್ದಾಳೆ ಯಾವ ವೆಂಕಟೇಶ ಶ್ರೀನಿವಾಸ ಬೇಟಾಡಲಿಕ್ಕೆ ಹೋದಾಗ ಅಪೇಕ್ಷೆ ಅವಾಗ ಸ್ತ್ರೀ ಸಹಜವಾಗಿರತಕ್ಕಂತಹ ಲಜ್ಜಾವನ್ನು ತೋರಿಸಿ ಕಲ್ಲು ಬಿಸಾಡಿದ್ದ ಹೌದು ಅವಳು ಮಂಡ್ಯ ಒಡೆದ್ದವಳ ಅವಳ ಕೈ ಹಿಡಿದ ಗಂಡ ನೆನೆಸಿದ ಅಂದ್ರೆ ತಾನು ಅಪರಾಧ ಮಾಡಿದ್ದಾಳೆ ಅವಳು ಅಪರಾಧ ಮಾಡಿದ್ರೂ ಕೂಡ ಅವಳ ಪಶ್ಚಾತ್ತಾಪ ಒಳಗಿನಿಂದ ತಾಪ ಸಂಕಟ ಪಟ್ಟಿದ್ದಾಳೆ ಒಳಗಿನಿಂದ ಜ್ವರ ಬರುವಷ್ಟು ಆಗಿದೆ ಅವಳಿಗೆ ವ್ಯತೆ ಭಗವಂತ ಬೇಕು ಅಂತ ಅಪೇಕ್ಷೆ ಹಾಗಾಗಿ ಭಗವಂತ ಅವಳ ಆಸೆಯನ್ನು ಪೂರೈಸಿದ ಮಂಡ್ಯ ಮಗಳ ಗಂಡ ನೆನೆಸಿದ ಮಂಡ್ಯವಡದ ಹೆಂಡತಿಯ ನುಡಿ ಕೇಳಿ ಅನ್ವಯ ಅನ್ವಯ ಮಾಡಲಿಕ್ಕಾಗುತ್ತೆ ಹೆಂಡತಿ ಅಂದ್ರೆ ನಾನು ನಿನ್ನೆ ಹೇಳಿದ ಹಾಗೆ ಕೊಲ್ಲಾಪುರದ ಅಮ್ಮ ಮಂಡ್ಯ ವಡದವಳು ಮಂಡ್ಯ ಹೊಡೆದವಳು ಅಂದರೆ ಶ್ರೀನಿವಾಸನಿಗೆ ಮಂಡ್ಯ ಒಡೆದದ್ದು ಅಲ್ಲಿಂದ ತಲೆ ಯಾವಾಗ ಕೊಲ್ಲಾಪುರಕ್ಕೆ ಹೋಗಿ ನೆಲೆಸಿದ್ದಾಳೆ ಮನೆಯವರು ಇಲ್ಲಾಂದ್ರೆ ಮನೆಯ ಕೆಲಸ ಆಗಿ ಎಲ್ಲಾ ಚೆಲ್ಲಾ ಬಿತ್ತು ಅವ್ಯವಸ್ಥೆಯಾಗಿತ್ತು ಮಂಡ್ಯ ಮತ್ತೆ ಒಂದು ರೀತಿಯಲ್ಲಿ ತಲೆ ಬಿಸಿಯಾಗಿತ್ತು ದೃಷ್ಟಿಯಲ್ಲಿ ಆದರೂ ಭಗವಂತ ಅವಳ ನುಡಿಯನ್ನು ಕೇಳಿ ಅವಳ ಒಪ್ಪಿಗೆ ಪಡೆದು ಅವಳಿಗೆ ಖುಷಿಪಡಿಸಿ ಹೆಂಡತಿಯೇ ಗಂಡ ಎನಿಸಿದ ಅಂತ ಈಗ ಮಂಡ್ಯ ಒಡೆದನ್ನು ಎಲ್ಲಿ ಬೇಕಾದರೂ ಅನ್ವಯ ಮಾಡಲಿಕ್ಕಾಗತ್ತೆ ಅಂತ ಇಷ್ಟು ನಾವು ಆ ಸಂಧಿಯ ಬಗ್ಗೆ ನೋಡಿದರೆ ದುರತ ನಿವಾರಣಾ ಸಂಧಿಯ ಬಗ್ಗೆ ನೋಡಿದರೆ ಮುಂದೆ ಈ ಗುಣತಾರತಮ್ಯ ಸಂಧಿ ಅದರಲ್ಲಿ ಒಂದು ಮಾತು ಮಾತು ನಾವು ನೋಡಬೇಕಾಗಿರತಕ್ಕ ಅಂಶ ಯಾಕಂದ್ರೆ ತಾರತಮ್ಯದ ಜ್ಞಾನ ಅತ್ಯಗತ್ಯವದ್ದು ತಾರತಮ್ಯದ ಜ್ಞಾನ ಯಾಕೆ ಅಂತಂದರೆ ಭಗವಂತನ ಸರ್ವೋತ್ತಮತ್ವ ಜ್ಞಾನಕ್ಕೋಸ್ಕರ ಉಳಿದವರು ತರತಮ ಭಾವದಿಂದ ಇರ್ಲಿ ಬಿಡ್ಲಿ ನಮ್ಗೆ ಯಾಕೆ ಬೇಕು ಅಂದರೆ ಭಗವಂತ ಸರ್ವೋತ್ತಮ ಅನ್ನುವ ಅನುಸಂಧಾನಕ್ಕೋಸ್ಕರ ಈ ತಾರ ಜ್ಞಾನ ಬೇಕು ಇದು ಮೋಕ್ಷಕ್ಕೆ ಅತ್ಯಂತ ಉಪಯುಕ್ತವಾದಂತ ಅಂತ ಏತದ್ವಿನ ನಮುಕ್ತಿ ಸ್ಯಾತ್ ಅಂತ ಆಚಾರ್ಯರು ನಿರ್ಣಯ ಗ್ರಂಥದಲ್ಲಿ ಹೇಳಿದ್ದಾರೆ ಈ ತಾರತಮ್ಯ ಜ್ಞಾನ ಇಲ್ಲದೆ ಹೋದರೆ ಮೋಕ್ಷ ಆಗುವುದಿಲ್ಲ ಬಿಡುಗಡೆ ಆಗುವುದಿಲ್ಲ ಅಂತ ಲೌಕಿಕದಿಂದ ಪ್ರಾರಂಭಿಸಿ ವೇದಾಂತದ ತನಕ ಈ ತಾರತಮ್ಯ ಬೇಕೇ ಬೇಕು ತಾರತಮ್ಯ ಜ್ಞಾನ ಬೇಕೇ ಬೇಕು ತಾರತಮ್ಯ ಜ್ಞಾನ ಇಲ್ಲದೆ ಲೌಕಿಕದಲ್ಲಿಯೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ವೇದಾಂತದಲ್ಲಿಯೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಲೌಕಿಕದಲ್ಲಿ ನಮ್ಗೆ ಗೊತ್ತೇ ಗೊತ್ತು ತರತಮ ಭಾವ ಅಂತ ಪ್ರೊಸೀಜರ್ ಇದೆ ತಲೆ ತಿನ್ನುವ ಪ್ರೊಸೀಜರ್ ಒಂದ್ಸಲ ಹಾಗಾಗಿತ್ತು ನಾವು ನಾವು ನಮ್ಮ ಉಡುಪಿಯಲ್ಲಿ ಕಾರ್ಯಕ್ರಮಕ್ಕೆ ಡಿಸಿಯನ್ನು ಕರೆದದ್ದು ಅದಕ್ಕೆ ಎಂಎಲ್ ಎ ಬಂದದ್ದು ಇಬ್ಬರನ್ನು ಕರೆದಿದ್ದೇವೆ ನಮ್ಗೆ ಗೊತ್ತಿಲ್ಲ ಡಿಸಿ ನಮಗೇನು ಕೆಲಸ ಮಾಡಿಕೊಟ್ಟಿದ್ದಾರೆ ಕರೆದಿದ್ದೇವೆ ಎಮ್ಎಲ್ ಎ ಬೇಕೇ ಬೇಕು ಬಿಟ್ಟು ಮಾಡ್ಲಿಕ್ಕಿಲ್ಲ ಅದೇ ಇಬ್ಬರನ್ನು ಕರೆದಿದ್ದೇವೆ ಆ ಎಂ ಎಲ್ ಗಲಾಟೆ ನನ್ನ ಈಕ್ವಲ್ ಆಗಿ ಡಿ ಸಿ ಗೆ ನೀವು ಹ್ಯಾಕ್ ಕುರ್ಚಿ ಹಾಕಿದ್ರಿ ನನ್ಗೆ ಗೊತ್ತಿಲ್ಲರಿ ನಿಮ್ಮ ನಿಮ್ಮ ಪ್ರತಿ ಸಂಪ್ರದಾಯ ಬರ್ಕೊಡಿ ಶಾಸ್ತ್ರ ಒಂದು ತಾರತಮ್ಯ ಸಂಧಿ ಅಂತ ಬರ್ಕೊಡಿ ಇಂತ ನಾನು ಅವರಿಗೆ ಹೇಳಿದ್ದೆ ನನಗೆ ಯಾರ್ಯಾರನ್ನು ಕರೀಬೇಕು ನಮ್ ನಮಗೆ ಬೇಕಾದವರಿದ್ರು ಕರೆದಿದ್ದೇವೆ ಇಲ್ಲ ಇದು ಸರಿಯಾಗಿ ನಮ್ಗೆ ಅವಮಾನ ಮಾಡಿದ್ರಿ ಭಾರಿ ಗಲಾಟೆ ಆಯ್ತು ಮತ್ತೆ ಸ್ವಾಮಿಗಳು ಹೇಳಿದ್ರೆ ಮತ್ತೆ ಒಪ್ಪಿಕೊಂಡ್ರು ಕೂತು ಸಭೆಯಲ್ಲಿ ಆಯ್ತು ಅಂತೂ ಒಂದು ಸಲ ನನಗೆ ಅನಿಸಿತು ಓ ಲೌಕಿಕದಲ್ಲಿಯೇ ಇಷ್ಟು ಗ್ರದ್ಧಾಂತ ಆದ್ರೆ ನಮ್ಮ ಅಧ್ಯಾತ್ಮ ಪ್ರಪಂಚದಲ್ಲಿ ಎಷ್ಟಾಗ್ಲಿಕ್ಕಿಲ್ಲ ಆದ್ರೆ ಲೌಕಿಕದಿಂದ ಪ್ರಾರಂಭ ಮಾಡಿ ವೇದಾಂತದ ತನಕ ನಾವು ನೋಡಿದರೂ ಕೂಡ ಪ್ರಥಮ ಭಾವ್ಯ ತಾರತಮ್ಯ ಎಂಬಂತಹದ್ದು ಬೇಕೇ ಬೇಕು ಆಚಾರ ನಿರ್ಧಾರ ಜಜ್ಮೆಂಟ್ ಕೊಟ್ಟರು ಎದ್ವಿನಾ ಮುಕ್ತಿ ಸ್ಯಾತ್ ಅದು ಪ್ರತಿಯೊಬ್ಬರಿಗೆ ಒಬ್ಬ ಮೋಕ್ಷಕ್ಕೆ ಹೋಗುವವ ಅಂತಾದ್ರೆ ಅದು ಗಂಡಸರಿಗೆ ಮಾತ್ರ ಅಂತೇನಿಲ್ಲ ಮೋಕ್ಷ ಪಡೆಯಬೇಕು ಅಂತ ಯಾರಿಗಿದೆ ಮುಮುಕ್ಷುಗಳು ಯಾರಿದ್ದಾರೆ ಅವರಿಗೆ ಸರ್ವಸಾಧಾರಣವಾಗಿರತಕ್ಕಂತಹ ನಿಯಮ ಇದು ಆ ತಾರತಮ್ಯವನ್ನು ತಿಳಿಯುವುದರ ಉದ್ದೇಶ ಏನು ಅಂತಂದ್ರೆ ತರದ ಭಾವದ ಕೊನೆಗೆ ಇರುವವ ಭಗವಂತ ಅನ್ನುವಂತಹ ಅನುಸಂಧಾನ ನಮಗೆ ಭಗವಂತನ ಸರ್ವೋತ್ತಮತ್ವ ವಿಜ್ಞಾನ ಈ ಸರ್ವೋತ್ತಮತ್ವ ವಿಜ್ಞಾನ ದೇವರು ದೊಡ್ಡವ ಅಂತ ಈ ರಾಮಾನುಜಯದಲ್ಲಿ ಸರ್ವೋತ್ತಮತ್ವ ವಿಜ್ಞಾನ ಇದೆ ರಾಮಾನುಜರು ಎಲ್ಲ ಹೇಳಿಯಾಯಿತು ವಿಷ್ಣು ಸರ್ವೋತ್ತಮತ್ವ ಹೇಳಿಯಾಯಿತು ಇನ್ನು ಮಧ್ವಾಚಾರದ ಅವಶ್ಯಕತೆ ಏನು ಅಂತೆಲ್ಲ ಕೇಳುವ ಪ್ರಶ್ನೆ ಮಂಡೆ ಒಡೆಯುವ ಅದಕ್ಕೆ ನೋಡಿ ವಿಷ್ಣು ಸರ್ವೋತ್ತಮತ್ವ ಹೇಳ್ತಾರೆ ಸರ್ವೋತ್ತಮತ್ವ ಹೇಳಬೇಕಾದ್ರೆ ಸರ್ವ ಅಧಮ ಯಾರು ಹೇಳಿ ಕೇಳಿ ಅವರ ಅದಿಲ್ಲ ಉತ್ತರ ಅವರ ಯಾಕಂದ್ರೆ ಆನಂದ ತಾರತಮ್ಯವನ್ನು ಯಾವಾಗ ಹೇಳಿದರೂ ಮತ್ತೆ ಸರದಮ ಭಾವ ಎಲ್ಲಿ ಉಳಿಯಿತು ಆದ್ರಿಂದ ತಾರತಮ್ಯ ಅದು ಇದ್ರೆ ಮಾತ್ರ ತಾರತಮ್ಯದ ಕೊನೆಗೆ ವಿಷ್ಣು ಇದ್ದಾನೆ ಅದು ಸರ್ವೋತ್ತಮ ಅಂತ ಚಿಂತನೆ ಆಗುತ್ತೆ ಅದರಲ್ಲಿಯೂ ಅವರವರ ಸ್ಥಾನಮಾನಗಳಿಗೆ ಅನುಗುಣವಾಗಿ ಅವರು ಉಪಾಸನೆ ಮಾಡಬೇಕಾದ್ದು ಕೊನೆಗೆ ಭಗವಂತ ಅವನು ಸರ್ವೋತ್ತಮ ಅನ್ನುವಂತಹ ಅನುಸಂಧಾನ ಬೇಕು ಅದಕ್ಕೆ ದಾಸರ ಹೇಳಿದ್ದು ಶ್ರೀಧರ ದುರ್ಗಾ ಮನೋರಮ ವೇದ ಸುಮನಸ ಗಣ ಸಮಾರಾಧಿತ ಪದಾಂಬೋಜ ಜಗದಂತರ್ ಬಹಿರ್ವ್ಯಾಪ್ತ ಗೋಧರ ಪಣಿವರ ಆತಪತ್ರ ನಿಷೇಧ ದೋಷ ಅಂತಿದೆ ಅದರಲ್ಲಿ ನಿಷೇಧ ದೂರ ಅಂತ ಒಂದು ಪಾಠ ಒಂದು ಶೇಷ ನಿಷೇಧ ಶೇಷ ಅಥವಾ ನಿಷೇಧ ದೂರ ವಿಚಿತ್ರ ಕರ್ಮ ಸುಬೋಧ ಸುಖಮಯ ಗಾತ್ರ ಪರಮ ಪವಿತ್ರ ಸುಚರಿತ್ರ ಶ್ರೀಧರ ದುರ್ಗಾ ಮನೋರಮ ಶ್ರೀಯ ದುರ್ಗಯ ದರೆಯ ಮನಸ್ಸಿಗೆ ಆನಂದವನ್ನು ಕೊಟ್ಟವ ವೇದ ಮುಖ ವೇದ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಮುಖ ಅಂದ್ರೆ ಇವರೇ ಎಕ್ಸೆಟ್ರಾ ಇವರೇ ಮೊದಲಾಗಿ ಉಳ್ಳ ಸುಮಲಸ ದೇವತೆಗಳ ಗನದಿಂದ ಆರಾಧಿತವಾದ ಪದಾಂಭೋಜ ಪಾದ ಕಮಲ ಉಳ್ಳವ ಅಂದ್ರೆ ಭಗವಂತನ ಪಾದಕಮಲವನ್ನು ಬ್ರಹ್ಮಾದಿ ದೇವತೆಗಳು ಆರಾಧನೆ ಮಾಡ್ತಾರೆ ಜಗದಂತರ್ಬಹಿರ್ ವ್ಯಾಪ್ತ ಅಂತರ್ಬಹಿಷ್ಟ ಸತ್ಸರ್ವಂ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದವ ಗೋಧರ ಪಣ ಪಣಿವರಾತ ಪಣಿವರ ಗೋ ಅಂದ್ರೆ ಭೂಮಿ ಅದನ್ನು ಹೊತ್ತವ ಶೇಷ ಪಣಿದರ ಅವನನ್ನು ಕೊಡೆಯನ್ನಾಗಿ ಮಾಡಿಕೊಂಡವ ಅಂದ್ರೆ ಶೇಷ ಛತ್ರವಾಗಿ ಭಗವಂತನಿಗೆ ಮೆರೆಯುತ್ತಾ ಇದ್ದಾನೆ ನಿಷೇಧ ದೂರ ನಿಷೇಧ ಶೇಷ ನಿಷೇಧ ದೋಷ ಅಂತ ಇದ್ದ ಪಾಠ ಇದೆ ಇದ್ರೆ ಕೂಡಬೇಕಷ್ಟೇ ನನಗೆ ಗೊತ್ತಿಲ್ಲ ಸರಿ ಪಾಠನ ಅದು ಅಂತ ನಿಷೇಧ ಶೇಷ ಒಳ್ಳೆಯ ಪಾಠ ನಿಷೇಧ ದೂರ ಒಳ್ಳೆಯ ಪಾಠ ನಿಷೇಧ ದೋಷ ಅಂತ ಇದ್ರೆ ಕಷ್ಟದಲ್ಲಿ ಕೂಡಿಸಬೇಕು ಅವರ ಹೊರಸವಾಗಿ ಕುಡಿಸಲಿಕ್ಕಾಗುವುದಿಲ್ಲ ಅದು ಬಂದಾಗಲೇ ಹೇಳ್ತೇನೆ ನಿಷೇಧಕ್ಕೆ ದೂರನಾಗಿ ಇರುವವ ಯಾವುದೇ ನಿಷೇಧನೋ ಅದಕ್ಕಿಂತ ದೂರದಲ್ಲಿ ಇರುವವ ಅಂತ ನಿಷೇಧದಲ್ಲಿ ಶೇಷವಾಗಿ ಉಳಿಯುವ ಅದೇನು ಅಂತ ಮತ್ತೆ ಸ್ಪಷ್ಟೀಕರಣ ಮಾಡ್ತೇನೆ ನಿಷೇಧ ಅದು ಭಗವಂತನಿಗೆ ದೋಷ ಎಲರ್ಜಿ ಅಂತ ಮಾಡಬೇಕಿದ್ರೆ ನಿಷೇಧವನ್ನು ಇಟ್ಟು ಇಲ್ಲ ಬಿಟ್ಟವ ಶೇಷ ನಿಷೇಧ ದೂರ ಎರಡೇ ಪಾಠ ಒಳ್ಳೆಯ ಪಾಠ ವಿಚಿತ್ರ ಕರ್ಮ ಭಗವಂತನ ವ್ಯಾಪಾರಗಳು ಅತಿವಿಚಿತ್ರವಾದ್ದು ಸುಬೋಧ ಒಳ್ಳೆಯ ಜ್ಞಾನ ಸಂಪನ್ನನಾದವ ಸುಖಮಯ ಗಾತ್ರ ಆನಂದಮಯವಾದ ಶರೀರವುಳ್ಳವ ಗಾತ್ರ ಅಂದರೆ ಶರೀರ ಪರಮ ಪವಿತ್ರನಾದವ ಸುಚರಿತ್ರ ಒಳ್ಳೆಯ ಚಾರಿತ್ರ್ಯ ಸಂಪನ್ನನಾದವ ಅಂತ ಶ್ರೀ ಧರ ದುರ್ಗ ಈ ಮೂರು ರೂಪ ವಿಶೇಷವಾಗಿ ಹೇಳ್ತಾರೆ ಇದೆಲ್ಲವೂ ಲಕ್ಷ್ಮೀದೇವಿಯರ ರೂಪವೇ ಶ್ರೀ ಎಂಬುದು ಲಕ್ಷ್ಮೀದೇವಿಯ ರೂಪ ಧರಾದೇವಿಯು ಧರ ಅಂದ್ರೆ ಭೂಮಿ ಅದು ಎರಡು ಇದೆ ಪಂಚಭೂತಾವರ ಅಂತ ಒಂದಿದೆ ಅದಲ್ಲ ಮತ್ತೆ ಭೂಮಿ ಬೂದೆ ಭೂ ಅದು ಲಕ್ಷ್ಮಿ ಅಭಿನ್ನವಾದದ್ದು ದುರ್ಗಾ ಇಂತಹ ಅನೇಕ ರೂಪಗಳಿವೆ ಕೃತಿ ಮಾಯ ಇದನ್ನು ಲಕ್ಷ್ಮೀ ರೂಪಗಳೇ ಬೇರೆ ಬೇರೆ ರೂಪಗಳಿವೆ ಭಗವಂತನ ಎಷ್ಟು ರೂಪಗಳು ಅಷ್ಟು ಲಕ್ಷ್ಮಿಯ ರೂಪಗಳು ಹೀಗೆ ಶ್ರೀಧರ ದುರ್ಗಾ ಮನೋರಮ ಅಂತ ಮನೋರಮಾ ಅಂದರೆ ರಮಾ ಅಂದರೆ ಆನಂದವನ್ನು ಕೊಡಬವ ಮನ ಮನಸ್ಸಿಗೆ ಆನಂದವನ್ನು ಕೊಡುವವ ಕಣ್ಣಿಗೆ ಆನಂದ ಕೊಡೋದು ಕಿವಿಗೆ ಆನಂದ ಕೊಡೋದು ಮೂಗಿಗೆ ಆನಂದ ಕೊಡೋದು ಅಂತ ಎಲ್ಲ ಬೇರೆ ಬೇರೆ ತರದ್ದಿದೆ ಮಾರ್ಕೆಟಿಗೆ ಹೋಗ್ತೇವೆ ನೋಡ್ತೇವೆ ಕಣ್ಣಿಗೆ ಖುಷಿಯೋ ಖುಷಿ ಎಂತೆಂತ ವಸ್ತುಗಳಿಂತ ಮನೆಗೆ ಬಂದ್ರೆ ಮನೆಗೆ ಮನಸ್ಸಿಗೆ ಪ್ರಾಣ ಸಂಕಟ ಅಯ್ಯೋ ಮಾರ್ಕೆಟ್ ಅಲ್ಲಿ ನೋಡದೆ ಸಿಗಲಿಲ್ಲ ಮನೆಗೆ ಬರಲಿಲ್ಲ ಅಯ್ಯೋ ಒದ್ದಾಡೋದೇ ಒದ್ದಾಡೋದು ಅಂದ್ರೆ ಕಣ್ಣಿಗೆ ಖುಷಿಯಾಯಿತು ಅಂದ್ರೆ ಮನಸ್ಸಿಗೆ ದುಃಖ ಜಾಸ್ತಿ ಕಿವಿಯಲ್ಲಿ ಕೇಳಿರುತ್ತೇವೆ ವೈಭವ ನೋಡ್ಲಿಲ್ಲ ಅಂತ ಮನಸ್ಸಲ್ಲಿ ಸಂಕಟ ಪಡ್ತಾನೆ ಮೂಗಿಗೆ ಪರಿಮಳ ಬರ್ತಾ ಇದೆ ಅಡಿಗೆ ಮನೆಯಿಂದ ಅಡಿಗೆ ಪಡಿಸಲಿಲ್ಲ ದ್ವಾದಿಶಿ ಆದರೂ ಬರಲಿಲ್ಲ ಅಂದ್ರೆ ಪ್ರಾಣ ಸಂಕಟ ಆದ್ರಿಂದ ಇಂದ್ರಿಯಕ್ಕೆ ರಮಣೆ ಕೊಡೋದು ಬೇರೆ ಮನಸ್ಸಿಗೆ ರಮಣೆ ಕೊಡೋದು ಬೇರೆ ಆ ಭಗವಂತ ಶ್ರೀಧರ ದುರ್ಗೆಯರ ಮನಸ್ಸಿಗೆ ಆನಂದವನ್ನು ಕೊಟ್ಟವ ಅಂತ ಮನಸ್ಸಲ್ಲಿ ಮತ್ತೆ ಎರಡು ಪ್ರಭೇದ ಸ್ವರೂಪಭೂತವಾದ ಮನಸ್ಸು ಅಂತಃಕರ್ಣ ರೂಪವಾದ ಮನಸ್ಸು ಪ್ರಾಕೃತ ಮನಸ್ಸು ಸ್ವರೂಪ ಮನಸ್ಸು ಅಂತ ಅದರಲ್ಲಿ ಪ್ರಾಕೃತ ಮನಸ್ಸಿಗೆ ಆನಂದ ಬಂತು ಅಂದ್ರೆ ಸ್ವರೂಪ ಮನಸ್ಸಿಗೆ ಆನಂದ ಬರಬೇಕು ಅಂತ ಏನಿಲ್ಲ ಅದು ಮನಸ್ಸಿನ ವಿಕಾರಭೂತವಾದ್ದು ಅಂತಃಕರ್ಣದ ಪರಿಣಾಮಭೂತವಾದ ಆನಂದ ಆ ಆನಂದ ಸಿಕ್ಕಿದ್ರೆ ಅದು ಸ್ವರೂಪಭೂತವಾದ ಸುಖ ಆಗಬೇಕಾಗಿಲ್ಲ ದುರ್ಯೋಧನಿಗೆ ಸುಖ ಸಿಕ್ಕಿತು ಅದು ಅಂತಃಕರ್ಣ ಪರಿಣಾಮಭೂತವಾದ ಸುಖ ಒಳಗಿನ ಸ್ವರೂಪಭೂತವಾದ ಸುಖ ಇಲ್ಲ ಯಾಕೆ ಸ್ವರೂಪದಲ್ಲಿಯೇ ದುಃಖಮಯಾವ ಆದ್ರಿಂದ ಮನೋರಮ ಅಂತ ಆದ ಅದು ಒಳ್ಳೆದು ಅಂತ ಏನು ಹೇಳಲಿಕ್ಕಾಗುವುದಿಲ್ಲ ಯಾಕೆಂದ್ರೆ ಮಾನಸ ಆನಂದ ಅದು ತಾತ್ಕಾಲಿಕ ಹೊರತು ಶಾಶ್ವತ ಅಲ್ಲ ಅದು ಪರಿಣಾಮದಲ್ಲಿ ಇರತಕ್ಕ ಸುಖ ಅಲ್ಲ ಇದೆಂತಾದ್ದು ಅಂತಂದ್ರೆ ಮನೋರಮ ಮನಸ್ಸಿಗೆ ಆನಂದ ಕೊಟ್ಟದ್ದು ಸ್ವರೂಪಭೂತವಾದ ಮನಸ್ಸಿಗೆ ಭಗವಂತ ರಮಣ ಕೊಟ್ಟ ಆನಂದ ಕೊಟ್ಟ ಅಲ್ಲರಿ ದಾಸರು ಹೇಳಲಿಲ್ಲ ಸ್ವರೂಪಭೂತವಾದ ಮನಸ್ಸು ಅಂತ ಹೇಳಿಲ್ಲ ಪ್ರಾಕೃತ ಮನಸ್ಸಿಗೆ ಕೊಟ್ಟಿದ್ರೆ ಆನಂದ ಇದು ಪ್ರಶ್ನೆ ಬರುವುದಿಲ್ಲ ಯಾಕೆಂದ್ರೆ ಬೇರೆ ದೇವತೆಗಳ ಬಗ್ಗೆ ಆಗಿದ್ರೆ ಅವರಿಗೆ ಪ್ರಾಕೃತ ಮನಸ್ಸು ಸ್ವರೂಪ ಮನಸ್ಸು ಅಂತ ಎರಡಿದೆ ಲಕ್ಷ್ಮೀ ದೇವಿಯರಿಗೆ ಸ್ವರೂಪ ಮನಸ್ಸು ಮಾತ್ರ ಇರುವುದು ಪ್ರಾಕೃತವಾದ ಮನಸ್ಸಿಲ್ಲ ಯಾಕಂದ್ರೆ ಪ್ರಕೃತಿಗೆ ನಿಯಾಮಕರಾಗಿರುವವರು ಅವರು ಪ್ರಕೃತಿ ನಿಯಾಮಕರಾದ್ರಿಂದ ಪ್ರಕೃತಿ ವಿಕಾರ ಅವರಿಗೆ ಇಲ್ಲ ಆದ್ರಿಂದ ಮನೋರಮ ಅಂದ್ರೆ ಸ್ವರೂಪಭೂತವಾದ ಮನಸ್ಸಿಗೆ ರಮಣೆಯನ್ನು ಕೊಡುವವರು ಶ್ರೀ ಭೂ ದುರ್ಗಾಂತ್ ಶ್ರೀ ಅಂತಂದ್ರೆ ಅದು ನಮ್ಗೆ ಗೊತ್ತು ಪ್ರಳಯ ಕಾಲದಲ್ಲಿ ಇರತಕ್ಕಂಥ ಈ ಮೂರು ರೂಪಗಳು ಶ್ರೀ ಭೂ ದುರ್ಗಾ ಅದರಿಂದ ಯಾವತ್ತೂ ಅವರ ಮನಸ್ಸಿಗೆ ಆನಂದ ಕೊಡುವವ ಸಾರ್ವಕಾಲಿಕ ಮನೋರಮ ಅದು ತಾತ್ಕಾಲಿಕ ಆನಂದ ಕೊಡುವವ ಅಲ್ಲ ಪ್ರಳಯ ಕಾಲದಲ್ಲಿಯೂ ಭಗವಂತ ಅವರಿಗೆ ಆನಂದವನ್ನು ಕೊಡ್ತಾನೆ ಅದಕ್ಕೆ ಮನೋರಮ ಮನಸ್ಸಿಗೆ ಸ್ವರೂಪಭೂತವಾದ ಮನಸ್ಸಿಗೆ ಆನಂದ ಕೊಡುವವ ಪ್ರಳಯ ಇರ್ತಾರೆ ಶ್ರೀಯಾಗಿ ಭೂಮಿಯಾಗಿ ದುರ್ಗಾದೇವಿಯಾಗಿ ಮೂರು ರೂಪದಿಂದಲೂ ಇರ್ತಾರೆ ಪ್ರಳಯ ಕಾಲದಲ್ಲಿ ಅವಳು ಒಬ್ಬಳು ವಟಪತ್ರವಾಗಿರ್ತಾಳೆ ಒಬ್ಬಳು ಪ್ರಳಯೋಧಕವಾಗಿ ಇರ್ತಾಳೆ ಒಬ್ಬಳು ಜಗತ್ತಲ್ಲಿ ವ್ಯಾಪಿಸಿರ್ತಕ್ಕಂತ ಅಂದಂತ ಮತ್ಸಾಗಿ ಇರ್ತಾ ಅನಂತ ಮನಸ್ಸು ಅಲ್ಲ ಕಗ್ಗತ್ತಲಾಗಿ ಆವರಕವಾದ ಕತ್ತಲೆಯಾಗಿ ಇರ್ತಾಳೆ ಹೀಗೆ ಶ್ರೀ ಭೂ ದುರ್ಗಾ ಅಂತ ಶ್ರೀ ಪ್ರಳೋದಕವಾಗಿದ್ರೆ ನೀರಾಗಿದ್ರೆ ಭಗವಂತ ಮಲಗುವ ಜಾಗ ಹಾಗೆ ಶ್ರೀ ಪ್ರಳಯೋದಕ ನಾರಾಯಣನಿಗೆ ಆಶ್ರಯವಾದ ನಾರ ಪ್ರಯೋದಕವಾಗಿ ಲಕ್ಷ್ಮಿ ಶ್ರೀರೂಪದಿಂದ ಲಕ್ಷ್ಮಿ ರೂಪದಿಂದ ಇರ್ತಾಳೆ ಹಾಗೆ ವಟಪತ್ರ ಅದು ಭೂಮಿಯಾಗಿ ಭೂಮಿ ವಟಪತ್ರ ರೂಪವಾಗಿ ಭಗವಂತನಿಗೆ ಆಸರೆಯನ್ನು ಕೊಡ್ತಾಳಂತೆ ದುರ್ಗೆ ಕತ್ತಲು ದೇವರು ಮಲಗಬೇಕಲ್ಲ ಲೈಟ್ ಆಫ್ ಮಾಡಬೇಕಲ್ಲ ದುರ್ಗೆಯಾಗಿ ಕತ್ತಲಾಗಿ ಸ್ವಾಮಿ ಒಂದೂರು ವರ್ಷ ಆರಾಮವಾಗಿ ನಿದ್ರೆ ಮಾಡಿ ಅಂತ ದೇವರಿಗೆ ಮಲಗಿಸ್ತಾರಂತೆ ಹೀಗೆ ಭಗವಂತನ ನಿದ್ರೆಗೆ ಅನುಕೂಲಕರವಾದ್ದರಿಂದ ದೇವರು ಹೇಳಿದ ನನಗೆ ನೀವು ಅನುಕೂಲ ಮಾಡಿದಿರಲ್ಲ ನಿಮಗೆ ಮನೋರಮ ನಿಮ್ಮ ಮನಸ್ಸಿಗೆ ನಾನು ರಮಣೆ ಕೊಡ್ತೇನೆ ನಿತ್ಯ ಆನಂದ ಅಂತ ಪರಸ್ಪರ ಅವರಿಗೆ ಹೊಂದಾಣಿಕೆ ಹಾಗಾಗಿ ಭಗವಂತನ ನಿದ್ರೆಯಲ್ಲಿ ಶ್ರೀ ಭೂ ಪಾತ್ರ ಇದೆ ಅದಕ್ಕೆ ಭಗವಂತ ಅವರಿಗೆ ಪಾತ್ರ ಕೊಟ್ಟ ಆ ಪಾತ್ರವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದರು ಹಾಗಾಗಿ ಭಗವಂತ ಅವರ ಮನಸ್ಸಿಗೆ ಭಗವಂತ ರಮಣೆಯನ್ನು ಕೊಟ್ಟವ ಶ್ರೀ ಭೂ ದುರ್ಗಾ ಮನೋರಮ ನಮಗೂ ಅಷ್ಟೇ ಶ್ರೀ ಭೂ ದುರ್ಗಾ ಇದು ಬೇಕೇ ಈ ಅನುಗ್ರಹ ಬೇಕೇ ಶ್ರೀ ಯಾರಿಗೆ ಬೇಡ ಭೂಮಿ ಯಾರಿಗೆ ಬೇಡ ದುರ್ಗ ಯಾವುದಿಗೆ ಬೇಡ ಅಲ್ವಾ ಒಂದು ನಾವು ಹುಡುಕುದೇ ಅಷ್ಟೇ ಒಂದು ಭೂಮಿ ಬೇಕು ಅಂತ ಭೂಮಿ ಬೇಕೋ ಅದಕ್ಕೆ ದುಡ್ಡು ಬೇಕು ಅಂತ ದುಡ್ಡು ಬಂತು ಭೂಮಿ ಬಂತು ಒಂದು ದುರ್ಗಾ ಬೇಕು ಒಂದು ಪ್ರಾಕಾರ ಕಟ್ಟಬೇಕು ಶ್ರೀ ಭೂ ದುರ್ಗಾ ಇದು ಬೇಕೇ ಇದು ಮೂರು ಇಲ್ಲದೆ ನಮ್ಮ ಜೀವನ ನಡೆಯುವುದಿಲ್ಲ ಇದು ಲೌಕಿಕ ಜೀವನ ಆಗಿದ್ರೆ ನಮ್ಮದು ಅಧ್ಯಾತ್ಮ ಜೀವನದಲ್ಲಿಯೂ ಕೂಡ ಇದು ಮೂರೂ ಬೇಕಾಗಿರತಕ್ಕಂಥದ್ದು ಶ್ರೀಯೂ ಬೇಕು ಅದರ ಜೊತೆಗೆ ಭೂಮಿಯು ಬೇಕು ಅದರ ಜೊತೆಗೆ ದುರ್ಗೆಯು ಬೇಕು ಶ್ರೀ ಭೂ ದುರ್ಗೆ ಇಲ್ಲದೆ ಆಗುವುದೇ ಇಲ್ಲ ಶ್ರೀ ಅಂದರೆ ಸಂಪತ್ತು ಇಂದ್ರಿಯ ಸಂಪತ್ತುಗಳು ಅದು ಅಧ್ಯಾತ್ಮದ ಕಡೆಗೆ ತಿರುಗಾಳು ತಿರುಗುವ ಶ್ರೀ ನಮಗೆ ಬೇಕಾಗಿರತಕ್ಕಂಥದ್ದು ಅದಕ್ಕೆ ಬೇಕಾಗಿರತಕ್ಕಂತಹ ಭೂಮಿಕೆ ಮನೋಭೂಮಿಕೆ ನಮಗೆ ಬೇಕು ಅದಕ್ಕೆ ದುರ್ಗೆ ಬೇಕೇ ಬೇಕು ತಮಸ್ಸು ಈಗೇನಾಗಿದೆ ಅಂತಂದ್ರೆ ಯಾವುದರ ಕಡೆಗೆ ಕತ್ತಲೆ ಇರಬೇಕು ಅಲ್ಲಿ ಬೆಳಕಿದೆ ಯಾವುದರ ಕಡೆಗೆ ಬೆಳಕಬೇಕೋ ಅಲ್ಲಿ ಕತ್ತಲೆ ಇದೆ ತಿರ್ಗಿ ಮುರುಗಾಗಬೇಕು ಎಲ್ಲಿ ಬೆಳಕಿದೆ ಅಲ್ಲಿಗೆ ದುರ್ಗೆ ಬೇಕು ನಮಗೆ ಕತ್ತಲೆ ನಮಗೆ ಯಾವುದನ್ನು ಬೆಳಕು ತಿಳ್ಕೊಂಡಿದ್ದೇವೆ ಅಲ್ಲಿಗೆ ಕತ್ತಲೆ ಬರಬೇಕು ಯಾವುದು ಕತ್ತಲೆ ತಿಳ್ಕೊಂಡಿದ್ದೇವೆ ಅಲ್ಲಿ ಬೆಳಕು ಬೇಕು ಯಾ ನಿಶಾ ಸರ್ವಭೂತಾನ ತಂ ಜಾಗೃತಿ ಸಂಯಮಿ ಎಸ್ ಜಾಗೃತಿಭೂತಾನಿ ಪಶ್ಯತೋ ಮನೆಹೇ ಅಂತ ನಾವು ಎಲ್ಲಿ ನಿದ್ರೆ ಮಾಡುತ್ತಿದ್ದೇವೆ ಭಗವಂತನ ಕಡೆಗೆ ದುರ್ಗೆ ಅಲ್ಲಿಗೆ ನಮಗೆ ಕತ್ತಲೆಯನ್ನು ಕೊಟ್ಟಿದ್ದಾಳೆ ಈಗ ತಿರುಗುಮುರುಗು ಮಾಡಬೇಕು ನಮಗೆ ಎಲ್ಲಿ ಬೆಳಕಿದೆ ನಮಗೆ ಈ ಪ್ರಪಂಚದ ಕಡೆಗೆ ಅಲ್ಲಿಗೆ ಕತ್ತಲೆ ಹಾಗೆ ದುರ್ಗೆಯಲ್ಲಿ ನಾವು ಮಾಡುವ ಪ್ರಾರ್ಥನೆ ಅಮ್ಮ ನಿಮಗೆ ಸ್ವಲ್ಪ ಫೋಕಸ್ ಸ್ವಲ್ಪ ಆಚೆಚೆ ಮಾಡಬೇಕು ಅಂತ ಕತ್ತಲೆಯನ್ನು ಪ್ರಪಂಚದ ಕಡೆಗೆ ಕೊಡಬೇಕು ನೀನು ಆಚೆ ಸರಿಯಿತು ಅಂತಂದ್ರೆ ಈಚೆ ಬೆಳಕು ಬಂತು ಈಕೆ ಭಗವಂತನ ಎಚ್ಚರ ಬರುತ್ತೆ ಹೀಗೆ ದುರ್ಗೆಯಾಗಿ ದುರ್ಗಮವಾದ ವಸ್ತುವನ್ನು ನೀನು ತೋರಿಸಿಕೊಡಬೇಕು ಅದು ಹೋಗದಿದ್ದಾಗೆ ಭದ್ರ ಕೋಟೆಯಾಗಿ ನಿನಗೆ ರಕ್ಷಣೆ ಕೊಡಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕಾದ್ದು ಹೀಗೆ ಶ್ರೀ ಭೂ ದುರ್ಗೆಯರು ಮನೋರಮರಾಗಬೇಕು ಭಗವಂತ ಶ್ರೀ ಭೂ ದುರ್ಗೆಯರಿಗೆ ಮನಸ್ಸಿಗೆ ರಮನೆ ಕೊಡುವವರು ಶ್ರೀ ಭೂ ನಮ್ಮ ಮನಸ್ಸಿಗೆ ಸ್ವರೂಪ ಮನಸ್ಸಿಗೆ ರಮಣೆ ಕೊಡುವವರಾಗಬೇಕು ಅನ್ನುವ ಅನುಸಂಧಾನ ನಾವು ಪ್ರಾರ್ಥನೆ ಮಾಡಬೇಕಂತೆ ನೋಡಿ ಮುಂದೆ ವೇದ ಮುಖ ಸುಮನಗಣ ಸಮಾರಾಧಿತ ಪದಾಂಬೋಜ ಇವಾಗ ಮಾಡಿದ್ರು ನೋಡಿ ಲಕ್ಷ್ಮೀ ಬೇರೆ ಮಾಡಿದ್ರು ನಿತ್ಯ ಮುಕ್ತವಳು ಅವಳ ಕಕ್ಷೆ ಬೇರೆ ಆಮೇಲೆ ನಿತ್ಯ ಮುಕ್ತರಾಗದೇ ಇರತಕ್ಕವರು ಮುಕ್ತಿ ಯೋಗ್ಯರಾದವರು ಬ್ರಹ್ಮಾದಿ ದೇವತೆಗಳು ಅವರನ್ನು ಸ್ವಲ್ಪ ಕೆಳಗಿನ ಕಕ್ಷೆಯಲ್ಲಿ ಕೂಟಿಸಿದರು ಅಂದರೆ ಮುಂದಿನ ಗುಣತಾರತಮ್ಯಕ್ಕೆ ಸಂಬಂಧಪಟ್ಟ ಪೀಠಿಗೆ ಈ ಶ್ಲೋಕದಲ್ಲೇ ಹೇಳಿದರು ಹೇಳ್ತಾರೆ ವೇದ ಮುಖ ಸುಮನಸಗಣ ಸಮಾರಾಧಿತ ಪದಾಂಬೋಜ ಪದ ಇದು ಒಳ್ಳೆಯ ದೃಷ್ಟಾಂತ ಇದು ಭಗವಂತನ ಪಾದ ಕಮಲವನ್ನು ಬ್ರಹ್ಮಾದಿ ದೇವತೆಗಳು ಆರಾಧನೆ ಮಾಡ್ತಾರೆ ಅಂತ ಪದಾಂಬೋಜ ಪದ ಕಮಲ ಅಂತ ಪದ ಕಮಲ ಅಂತ ಹೇಳ್ಬಹುದಿತ್ತು ಪದ ಅಂಬೋಜ ಅಂತ ಹೇಳ್ತಾರೆ ಇದಕ್ಕೊಂದು ಕಾರಣ ಇದೆ ಹೇಳಲಿಕ್ಕೆ ಪದವು ಕಮಲದ ಹಾಗೆ ಅಂತ ಕಮಲದ ಅವಸ್ಥೆ ಎರಡಿದೆ ಒಂದು ಬಾಳುವ ಅವಸ್ಥೆ ಒಂದು ಅರಳುವ ಅವಸ್ಥೆ ಒಂದು ಸತ್ತ ಅವಸ್ಥೆ ಒಂದು ಬದುಕಿದ ಅವಸ್ಥೆ ಭಗವಂತನ ಪದ ಅಂತಂದ್ರೆ ಸತ್ತ ಕಮಲ ಅಲ್ಲ ಬದುಕಿದ ಕಮಲ ಅಂದರೆ ಹ ನಮ್ಮಲ್ಲಿ ಎಲ್ಲಾದ್ರೂ ವರ್ಣನೆ ಮಾಡಿದ್ರೆ ಮುಖ ಮುಕ ಕಮಲ ಅಂತ ಹೇಳಬೇಕು ಮುಖ ಅಂಬೋಜ ಅಂತ ಹೇಳಬಾರದು ಯಾಕೆಂದ್ರೆ ಬಾಡುವುದೇ ಜಾಸ್ತಿ ಅರುಳುದು ಕದನೇ ಭಗವಂತನ ಪದ ಅದು ಅಂಬೋಜ ಅಂಬೋಜ ಏನು ಅಂಬ ಅಂದ್ರೆ ನೀರು ಜಾ ಅಂದ್ರೆ ಇರುದು ನೀರಲ್ಲಿದ್ದ ಕಮಲ ಕಮಲ ಬಾಡುವುದು ಯಾವಾಗ ನೀರಿನಿಂದ ತೆಗೆದಾಗ ಬಾಡುದು ನೀರಲ್ಲಿ ಇದ್ದಷ್ಟು ಕಾಲ ಅದು ಆರಾಮವಾಗಿರುತ್ತೆ ಅದಕ್ಕೆ ನೀರು ಸಪ್ಲೈ ವಾಟರ್ ಸಪ್ಲೈ ಇರುವುದರಿಂದ ನೀರು ಕುಡಿಯುತ್ತಾ ಆರಾಮವಾಗಿರ್ತದೆ ಅದು ಅಂಬೋಜ ಅಂದ್ರೆ ನೀರಿನಲ್ಲಿ ಆರಾಮವಾಗಿ ಅರಳಿಕೊಂಡು ಸುಗಂಧವನ್ನು ಕಂಪನ್ನು ಸೂಸುವ ನೀಡುವ ಕಮಲ ಅಂತ ಅರ್ಥ ಹಾಗೆ ಅಂಬೋಜ ಅದು ಭಗವಂತನ ಪದ ಅದು ನೀರಲ್ಲಿ ಅರಳಿದ ಅರಳುತ್ತಿರುವ ಸದಾ ಅರಳುತ್ತಿರುವ ಸದಾ ಪರಿಮಳ ಭರಿತವಾಗಿರತಕ್ಕ ಅಂತ ಸೂಚನೆ ಮಾಡಲಿಕ್ಕೋಸ್ಕರ ಅಂಬೋಜ ಅಂತ ಹೇಳ್ತಾರೆ ಪದ ಅಂಬೋಜ ಅಂತ ನಾರಾಯಣನಿಗೆ ಇಷ್ಟವಾದ ನಾರಾಯಣ ನೀರು ಅಂದ್ರೆ ಇಷ್ಟ ನಾರಾಯಣನಿಗೆ ಅಂಬೋಜ ಅಂದ್ರೆ ಅದೇ ನೀರಲ್ಲೇ ಇರುವಂತಹದ್ದು ಅದರಿಂದ ನಾರಾಯಣನಿಗೆ ಇಷ್ಟವಾದಂತಹ ಪದ ಅದು ಎಲ್ಲಿದೆ ಅಂಬಸ್ಸಲ್ಲಿದೆ ಅದು ನೀರಲ್ಲಿದೆ ಅಂಬಸ್ಸಾರೆ ಬೋನಸ ಮಧ್ಯೆ ಅಂಬಸಿ ಅಪಾರೆ ಅಪಾರವಾದ ನೀರಲ್ಲಿರುವುದು ಭಗವಂತನ ಪಾದ ಎಲ್ಲಿದೆ ಅಂಬೋಜ ನೀರಲ್ಲೇ ಇರುವಂತಹದ್ದು ನೀರಲ್ಲೇ ಹುಟ್ಟುವುದು ನೀರಲ್ಲೇ ಬೆಳೆಯುವುದು ನೀರಲ್ಲೇ ಇರುವುದು ಸಾರ್ವಕಾಲಿಕವಾಗಿ ನೀರು ಅದು ನೀರು ಯಾರು ಮತ್ತೆ ಹಾಗೆ ಹೇಳಿದಾಗೆ ಶ್ರೀ ಲಕ್ಷ್ಮ್ಯಾತ್ಮಕವಾದ ನೀರಲ್ಲಿ ಅದು ಪದ ಅಂಬೋಜ ಅಂಬೋಜ ಅಂದ್ರೆ ನೀರಿನಲ್ಲಿ ಇರುವಂತಹದ್ದು ಅಂಬಾಹ ಅಂತದಕ್ಕೆ ಶಬ್ದ ನೋಡಿ ದೇವರು ನೀರಲ್ಲಿದ್ದಾನೆ ಅಂತ ನೀವು ಹೇಳಿದ್ರಿ ಹಾಗಾದ್ರೆ ದೇವರಿಗೆ ನೀರು ಆಶ್ರಯ ಅಂತ ಆಯ್ತಲ್ವಾ ಅಂತ ಪ್ರಶ್ನೆ ಬಂದ್ರೆ ಅಂಬಾಹ ಅದಕ್ಕೆ ಹೆಸರೇ ಹಾಗೆ ಅಂ ಬಿಭರ್ತಿ ಅಂಬಾಹ ನೀರು ಭಗವಂತನನ್ನು ಹೊತ್ತದ್ದು ನೀರು ನೀರು ಭಗವಂತನನ್ನು ಹೊತ್ತದ್ದು ಅನ್ಯೋನ್ಯ ಆಶ್ರಯ ಒಂದು ರೀತಿಯಲ್ಲಿ ಅಂದ್ರೆ ನೀರಿಗೆ ಭಗವಂತನನ್ನು ಹೊರುವ ಸಾಮರ್ಥ್ಯ ಬಂದದ್ದು ಅದು ಭಗವಂತನಿಂದಾಗಿ ಇಂಥ ಸೂಚನೆ ಮಾಡಲಿಕ್ಕೋಸ್ಕರ ಆ ಶಬ್ದವನ್ನು ಇಟ್ಟಿದ್ದಾರೆ ಅದು ಪದ ಅಂಬೋಜ ಪದ ಅದು ಪದವನ್ನು ಬ್ರಹ್ಮಾದಿ ದೇವತೆಗಳು ಆರಾಧನೆ ಮಾಡಿಕೊಂಡಿದ್ದಾರೆ ಅಂತ ಈ ಆರಾಧನೆ ಮಾಡುವ ಕ್ರಮ ಅದು ಎರಡು ರೀತಿ ಮೂರ್ಧಾದಿ ಪಾದ ಪರ್ಯಂತ ಪಾದಾದಿ ಅಂತ ಈ ಪಿತೃಗಳಲ್ಲೆಲ್ಲ ಮಾಡುವಾಗ ಮೂರ್ಧಾದಿ ಪಾದ ಅಂತ ಮಾಡು ದೇವತೆಗಳನ್ನು ಆರಾಧನೆ ಮಾಡುವಾಗ ದೇವರನ್ನು ಆರಾಧನೆ ಮಾಡುವಾಗ ಅದು ಪಾದಾದಿ ಮೂರ್ಧ ಪರ್ಯಂತ ಅಂತ ಅಲ್ಲಿ ಪಾದದಿಂದ ಪ್ರಾರಂಭಿಸಿ ಪದದ ನಕದಿಂದ ಪ್ರಾರಂಭಿಸಿ ಶಿಖದ ನನಕ ದೇವರನ್ನು ಆಚಾರ್ಯರು ಸ್ತೋತ್ರ ಮಾಡಿ ತೋರಿಸಿದ್ದಾರೆ ಅದು ಪದ ಅಂತ ಅದಕ್ಕೆ ಈ ಪಾದ ಪ್ರಪದ ಅಂತ ಹೆಸರು ಯಾಕೆಂದ್ರೆ ಐತನೇ ಉಪನಿಷತ್ತು ಹೇಳ್ತದೆ ಈಗ ಪ್ರಪದ ಅಂತ ಯಾಕೆ ಹೆಸರು ಅಂತಂದ್ರೆ ದೇವರು ಮೊದಲು ಶರೀರದೊಳಗೆ ಪ್ರವೇಶ ಮಾಡಿದ್ದು ಈ ಪಾದದ ಮೂಲಕ ಪ್ರಪದ ಮೂಲಕ ಪಾದ ಪಾದದ ತುದಿಗೆ ಪ್ರಪದ ಅಂತ ಹೆಸರು ಆ ಪ್ರಪದ ಮೂಲಕ ಭಗವಂತ ಒಳಗೆ ಪ್ರವೇಶ ಮಾಡಿದಂತೆ ಅದಕ್ಕೆ ಇದಕ್ಕೆ ಪಾದ ಪ್ರಪದ ಅಂತ ಹೆಸರಂತೆ ಪ್ರಪದಾಭ್ಯಂ ಪ್ರಪದ್ಯತ ಅಥ ಪ್ರಪದಿತ್ಯಚಕ್ಷತೆ ಪ್ರಪದ ವಿತ್ಯಾಚಕ್ಷತೆ ಇತರೇ ಉಪನಿಷತ್ತು ಭಗವಂತ ಈ ಪ್ರಪದ ಮೂಲಕ ಒಳಗೆ ಪ್ರವೇಶ ಮಾಡಿದ್ದಕ್ಕೆ ಇದಕ್ಕೆ ಪ್ರಪದ ಅಂತ ಹೆಸರು ಬಂತು ಇದನ್ನು ಪ್ರಪದ ಅಂತ ಕರೀಲಿಕ್ಕೆ ಕಾರಣ ದೇವರು ಇದರ ಮೂಲಕ ಒಳಗೆ ಪ್ರವೇಶ ಮಾಡಿದ್ರಿಂದ ಅದರಿಂದ ಪದ ಅಂದ್ರೆ ಏನು ದೇವರಿಗೆ ಭಾರಿ ಇಷ್ಟ ಅಂತ ಪದ ಅಂದ್ರೆ ಭಗವಂತನಿಗೆ ಇಷ್ಟವದ್ದು ಅದಕ್ಕೆ ಪದ ಅಂದರೆ ಭಗವಂತ ಒಳಗೆ ಪ್ರವೇಶ ಮಾಡಿದ ಜಾಗ ಪದ ಆದ್ರಿಂದ ಭಗವಂತನ ಪದಕ್ಕೂ ಪದ ಅಂತಲೇ ಹೆಸರು ಭಗವಂತನಿಗೂ ಪದ ಪ್ರಪದ ಅಂತಲೇ ಹೆಸರು ಅಂದರೆ ಪದ ಅಂಬೋಜ ಭಗವಂತನ ಪದ ಅದು ಎಲ್ರಿಗೂ ಪ್ರವೇಶವನ್ನು ಮಾಡಿಕೊಡುವಂತಹ ಇಂತಹ ಪದ ಅಂಬೋಜ ಏನಿದೆ ಅದನ್ನು ದೇವತೆಗಳು ಆರಾಧನೆ ಮಾಡ್ತಾರೆ ವೇದ ಸುಮನಸ ಗಣ ಸಮಾರಾಧಿತ ವೇದ ಚತುರ್ಮುಖ್ರಹ್ಮ ದೇವರೇ ಮೊದಲಾಗಿ ಉಳ್ಳ ಸುಮನಸಗಣ ಸಮಾರಾದಿತ. ಬ್ರಹ್ಮಾದಿ ದೇವತೆಗಳು ಭಗವಂತನ ಪಾದಕಮಲವನ್ನು ಸಮಾರಾಧನೆ ಮಾಡ್ತಾರೆ ನಮ್ ಗೊತ್ತು ಸಮಾರಾಧನೆ ಆರಾಧನೆ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ದೇವತೆಗಳ ಆರಾಧನೆ ಎದ್ದ ಆರಾಧನೆ ಪೂರ್ವಾರಾಧನೆ ಅಲ್ಲ ಮಧ್ಯಾರಾಧನೆ ಅಲ್ಲ ಉತ್ತರಾರಾಧನೆ ಅಲ್ಲ ಸಮಾರಾಧಿತ ಅಂತ ಹೇಳಿದ್ರು ಸಮ್ಯಕ್ ಆರಾಧಿತ ಚೆನ್ನಾಗಿ ಆರಾಧನೆ ಮಾಡಿತ್ತು ಆರಾಧನೆ ಭಗವಂತನದ್ದು ಆರಾಧನೆ ಅಂದ್ರೆ ರಾಧು ಸಾಧು ಸಂಸಿದೌ ಅಂತ ಧಾತು ಆರಾಧನೆ ಅಂದ್ರೆ ಸಿದ್ಧಿಗೆ ಸಾಧನವಾದದ್ದನ್ನು ಆರಾಧನಾ ಅಂತ ಕೇಳಿಗೆ ಸಾಧನ ಆಗಬೇಕು ಅಂದರೆ ಮೋಕ್ಷಕ್ಕೆ ಕಾರಣವಾದಂತಹ ಪೂಜೆಗೆ ಆರಾಧನೆ ಸಮಾರಾಧನೆ ಅಂತ ಕೇತರು ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು ಪೂಜೆ ಮಾಡಿದ್ದಾರೆ ಅದು ಎಂತಹ ಪೂಜೆ ಅಂತಂದ್ರೆ ಅದು ಸಿದ್ಧಿಗೆ ಕಾರಣವಾದ ಸಂಸಿದ್ಧಿಗೆ ಕಾರಣವಾದಂತಹ ಪೂಜೆ ಹಾಗೆ ದೇವತೆಗಳ ಗಣಗಳಿಂದ ಸಮಾರಾಧಿತವಾದ ಪದ ಉಳ್ಳವ ನೀವು ಗಮನಿಸಿ ದಾಸರ ಶಬ್ದ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪ್ರಾರಂಭದಲ್ಲಿ ಹೇಳಿದರು ಶ್ರೀಧರ ದುರ್ಗ ಮನೋರಮ ಅಂತ ಹೇಳಿದರು ಇಲ್ಲಿಗೆ ಬಂದ್ರೆ ಬ್ರಹ್ಮಾದಿಗಣಗಳಿಂದ ಆರಾಧಿತವಾದ ಪದಾಂಬೋಜ ಉಳ್ಳವ ಆರಾಧನೆ ಅಂತ ಶಬ್ದ ಬಳಸಿದರು ಯಾಕೆಂತಂದ್ರೆ ಇವರಿಗೆ ಸಿದ್ಧಿ ಆಗುದು ಹೇಗೆ ಆರಾಧನೆ ಮಾಡಿದ ಮೇಲೆ ಸಿದ್ಧಿ ಪಡೆದವರು ಇವರು ಭಗವಂತನ ಪಾದವನ್ನು ಆರಾಧನೆ ಮಾಡಿ ಸಿದ್ಧಿ ಪಡೆದವರು ಸಮಾರಾಧಿತ ಎಂಬ ಶಬ್ದದಲ್ಲಿ ಅಷ್ಟು ಧ್ವನಿ ಇದೆ ಇವು ದೇವತೆಗಳ ಪಾದವನ್ನು ಆರಾಧನೆ ಮಾಡಿದ್ರು ಆರಾಧನೆ ಅಂದ್ರೆ ಏನು ಸಿದ್ಧಿಗೆ ಕಾರಣ ಮೋಕ್ಷಕ್ಕೆ ಕಾರಣ ಹೀಗೆ ಭಗವಂತನ ಪಾದವನ್ನು ಆರಾಧನೆ ಮಾಡಿ ಸಂಸಿದ್ಧಿಯನ್ನು ಪಡೆದವರು ಲಕ್ಷ್ಮೀ ದೇವಿಗೆ ಸಂಸಿದ್ಧಿ ಮೋಕ್ಷ ಸಿಕ್ಕಿದೆ ಹೇಗೆ ಭಗವಂತನ ಪಾದ ಆರಾಧನೆ ಮಾಡಿ ಸಿದ್ಧಿಯಾದದ್ದಲ್ಲ ಯಾಕೆ ನಿತ್ಯ ಮುಕ್ತರಾದವರು ಹೀಗೆ ನಿತ್ಯ ಮುಕ್ತತ್ವ ಲಕ್ಷ್ಮೀಗಿದೆ ಬ್ರಹ್ಮಾದಿ ದೇವತೆಗಳಿಗೆ ಭಗವಂತನ ಪಾದ ಕಮಲ ಆರಾಧನೆ ಮಾಡಿದ ಮೇಲೆ ಸಿಕ್ಕಿರತಕ್ಕಂತಹದ್ದು ಸಿದ್ಧಿ ಇಂತಹ ತರತಮ ಭಾವವನ್ನು ತಿಳಿಸ್ಲಿಕ್ಕೋಸ್ಕರ ಸಮಾರಾಧಿತವಾದ ಪದಾಂಬೋಜ ಅಂತ ಸ್ವಲ್ಪ ವಿವರಣೆಯನ್ನು ಇನ್ನಷ್ಟು ವಿಶ್ಲೇಷಣೆಯನ್ನು ಮಾಡಿದರು ಹೇಗೆ ಸಮಾರಾಧನೆ ಸುಮನಸ ಘನ ಸಮಾರಾಧಿತ ಅಂತ ಭಗವಂತನ ಪೂಜೆ ಮಾಡುವ ಕ್ರಮ ಎರಡು ರಿಚ್ ವ್ಯಕ್ತಿಶಾ ಪೂಜೆ ಘನಶಃ ಪೂಜೆ ಅಂತ ಎರಡು ಕೆಲವು ಸಂದರ್ಭದಲ್ಲಿ ವ್ಯಕ್ತಿ ಪೂಜೆ ಕೆಲವೊಂದ್ಸಲ ಪೂಜೆ ಅದು ಘನ ಪೂಜೆ ಅಂತ ನೋಡಿ ಭೂಮಿಗೆ ಭಗವಂತ ಬರಬೇಕು ಯಾವಾಗ ಭಗವಂತ ಬರಬೇಕು ಆವಾಗ ಒಬ್ಬೊಬ್ಬ ದೇವತೆ ಹೋಗುವ ಕ್ರಮನೇ ಇಲ್ಲ ಎಲ್ಲ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಹೋದ್ರು ಅಂತ ಹೇಳುದು ಹೇಳುವ ಕ್ರಮನೆ ಹಾಗೆ ಬ್ರಹ್ಮಾದಿ ದೇವತೆಗಳು ಕ್ಷೀರ ಸಮುದ್ರಕ್ಕೆ ಹೋಗಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡೋದು ಇದು ಘನ ಘನದಿಂದ ಆರಾಧನೆ ವ್ಯಕ್ತಿಶಃ ಆರಾಧನೆ ಘನಶಃ ಆರಾಧನೆ ಸಾಮೂಹಿಕವಾದ ಆರಾಧನೆ ಅಲ್ಲಿ ದೇವತೆಗಳೆಲ್ಲ ಸೇರಿದರು ಪದ್ಮಾಸನ ಹಾಕಿದ್ರು ಅನ್ನಾಹಾರ ತೊರೆದರು ಬಟ್ಟೆಯನ್ನು ಬಿಟ್ಟರು ಏತದೇಕಾನವಾಗಿ ಚಿಂತನದಿಂದ ಚಿಂತನೆ ಮಾಡಿದ್ರು ಭಗವಂತ ದರ್ಶನ ಕೊಟ್ಟ ಪ್ರತ್ಯಕ್ಷ ದರ್ಶನ ಆಯಿತು ಭಗವಂತ ಒಲಿದ ಅಂತ ಹೇಳ್ತಾರೆ ಇದು ದೇವತೆಗಳ ಕ್ರಮ ಗಣ ಸಮಾರಾಧಿತ ನಮ್ದು ಗಣ ಸೇರಿತೋ ಇಲ್ಲ ಗಣಗಣವೇ ಪ್ರಾರಂಭ ಆಯಿತು ಯಾಕೆಂದ್ರೆ ಎಲ್ಲರೂ ಒಟ್ಟು ಸೇರಿದ್ರೆ ಗಲದೇ ಮಾಡೋದು ಅದಕ್ಕೆ ಒಬ್ಬೊಬ್ಬರೇ ಮಾಡಬೇಕಾದ ದೇವತೆಗಳು ಅವರು ನಿಯತೇಂದ್ರಿಯರು ಹಾಗಾಗಿ ದೇವತ ಘನ ಸಮಾರಾಧಿತ ದೇವತೆಗಳು ಒಬ್ಬೊಬ್ಬರೂ ಆರಾಧನೆ ಮಾಡ್ತಾರೆ ದೇವತೆಗಳು ಘನ ಸೇರಿಯೂ ಭಗವಂತನ ಆರಾಧನೆ ಮಾಡ್ತಾನೆ ಅದು ಸಮಾ ಆರಾಧನೆ ಒಳ್ಳೆಯ ಆರಾಧನೆ ಯಾಕೆ ದೇವತೆಗಳ ಆರಾಧನೆ ಒಳ್ಳೆದಾಯಿತು ಆರಾಧನೆ ಮಾಡಿದ್ರು ಎಷ್ಟು ಸ್ವೀಟ್ ಗೊತ್ತೋ ಐದು ಸ್ವೀಟು ಐದು ಖಾರ ಬಾ ಆರಾಧನೆ ಆರಾಧನೆ ಹೇಳಿದ್ರು ಅದಲ್ಲ ಸ್ವೀಟ್ ಇರುವುದು ಹೊರಗಲ್ಲ ಸ್ವೀಟ್ ಇರುವುದು ಒಳಗೆ ಅಂತ ಸುಮನಸ ಗಣ ಸಮಾರಾಧಿತ ಅಂತ ಕೇಳಿದ್ರು ಸುಮನಸ ಗಣ ಅದು ಸುಮನಸ್ಸು ಆರಾಧನೆಯಲ್ಲಿ ಮುಖ್ಯವಾದ್ದು ಸಿಹಿ ಅದು ಒಳಗೆ ಒಳಗೆ ಅಂತಂದ್ರೆ ರಕ್ತದಲ್ಲಿ ಅಲ್ಲ ಮಾಧುರ್ಯ ಇರುವುದು ಅದು ಮನಸ್ಸಿನಲ್ಲಿ ಅದಕ್ಕೆ ಸುಮನಸ್ಸು ದೇವತೆಗಳಿಗೆ ಹೆಸರೇ ಸುಮನಸ್ಸು ಅಂತ ಸುಮನಸ್ಸು ಅಂತ ಹೆಸರು ಒಂದು ದೇವತೆಗಳಿಗೆ ಇನ್ನೊಂದು ಪುಷ್ಪಕ್ಕೆ ಎರಡು ದೇವರ ಪೂಜೆಗೆ ಬೇಕಾಗಿರತಕ್ಕಂತಹ ಸುಮನಸ್ಸು ಪುಷ್ಪದ ಮನಸ್ಸು ಒಳ್ಳೇದೇ ಯಾರೆ ಹೋಗಲಿ ಪರಿಮಳ ಬೀರುತ್ತೆ ಚಿಕ್ಕ ಮಗು ಬಂತು ಸ್ವಲ್ಪ ಪರಿಮಳ ದೊಡ್ಡವರು ಬಂದರು ಭಾರಿ ಪರಿಮಳ ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಇಲ್ಲ ಅದರಂತೂ ಯಾರು ಬಂದರೂ ಅದೇ ರೀತಿ ತನ್ನನ್ನು ತೆಗೆದುಕೊಳ್ಳುತ್ತೆ ಒಳ್ಳೆಯ ಮನಸ್ಸು ಅದರಂತೂ ಪುಷ್ಪದ ಮನಸ್ಸು ಅಂದ್ರೆ ಪುಷ್ಪಾಭಿಮಾನಿ ದೇವತೆಯ ಮನಸ್ಸು ಅಂತ ಇಟ್ಟುಕೊಳ್ಳಿ ಸುಮನಸ್ಸು ಹಾಗೆ ದೇವತೆಗಳು ಕೂಡ ಸುಮನಸ್ಸು ಒಳ್ಳೆಯ ಮನಸ್ಸು ದೇವರ ಬಗ್ಗೆ ಚಿಂತನೆ ಮಾಡುವಾಗ ಬೇರೆ ಆಲೋಚನೆ ಇಲ್ಲ ತನೇಕ ಚಿತ್ತದಿಂದ ಭಗವಂತನನ್ನು ಚಿಂತನೆ ಮಾಡುತ್ತಾರೆ ಹಾಗಾಗಿ ಸುಮನಸ್. ಆ ಒಳ್ಳೆಯ ಮನಸ್ಸಿನಿಂದ ದೇವತೆಗಳು ಭಗವಂತನನ್ನು ಆರಾಧನೆ ಮಾಡಿದರು ಸುಮನಸಗಣ ಸಮಾರಾಧಿತ ಪದಾಂಬೋಜ ಸುಮನಸ್ಸು ಅಂದರೆ ದೇವತೆಗಳು ಯಾರು ದೊಡ್ಡ ದೇವರಿಂದ ಪ್ರಾರಂಭ ಮಾಡಿ ಮೊದಲು ಸೃಷ್ಟನಾದವ ವೇದ ಚತುರ್ಮುಖ ಮೊದಲನಾದ ದೇವತೆಗಳು ಆರಾಧನೆ ಮಾಡಿದರು ದೇವರ ಪೂಜೆ ಮಾಡುವಾಗ ಕ್ರಮ ಹಾಗೆ ದೊಡ್ಡ ಅಧಿಕಾರಿಯಿಂದ ಪ್ರಾರಂಭ ಮಾಡಿ ಚಿಕ್ಕವನ ತನಕ ಎಲ್ಲರೂ ಬರಬೇಕು ಪೂಜೆಗೆ ಅದರಲ್ಲಿ ಒಬ್ಬ ಬರುವುದು ನಾನು ಆಫೀಸರ್ ನಾನು ಬರಲಿಕ್ಕಾಗುದಿಲ್ಲ ನಾನು ಎಂ ಡಿ ನಾನು ಬರಲಿಕ್ಕಾಗಲ್ಲ ಈ ಪ್ರಶ್ನೆ ಇಲ್ಲ ದೇವರ ಪೂಜೆಗೆ ಎಲ್ಲರೂ ಗಣ ಯಾರೆಲ್ಲ ಬರಬೇಕು ಅಂದ್ರೆ ವೇದ ಮುಖ ಚತುರ್ಮುಖ ಅವರಿಗಿಂತ ದೊಡ್ಡ ದೇವರಿಲ್ಲ ಅವರು ದೊಡ್ಡ ದೇವರು ಯಾಕೆಂದ್ರೆ ವೇದಃ ಅಂತವ್ರ ಹೆಸರೇ ಹಾಗೆ ವಿಧದಾತೀತಿ ವೇದಃ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡುವವ ದೊಡ್ಡ ದೇವರು ನಾಲ್ಕು ಮುಖದ ದೊಡ್ಡ ದೇವರು ನಾಲ್ಕು ಕಡೆ ದೃಷ್ಟಿ ಇರುವವ ಇಂತಹ ಚತುರ್ಮುಖ ಬ್ರಹ್ಮದೇವರು ವೇದಾ ಅಂತ ಅನಿಸಿಕೊಂಡವಾ ಸೃಷ್ಟಿ ಮಾಡುವವ ಬರೀ ಸೃಷ್ಟಿಕ್ರಿಯೆ ಅಷ್ಟೇ ಅಲ್ಲ ಮೊದಲು ವೇದವನ್ನು ಅಧ್ಯಯನ ಮಾಡಿದ್ದು ಭಗವಂತನಿಂದ ಇಂತಹ ವೇದ ಮುಖ ಪ್ರಾರಂಭಿಸಿ ಎಲ್ಲಾ ದೇವತೆಗಳು ಭಾಗವಹಿಸಿದ್ರು ಭಗವಂತನ ಪೂಜೆಯಲ್ಲಿ ಹಾಗಾಗಿ ಭಗವಂತನಿಗೆ ತುಂಬಾ ಸಂತೋಷ ಕೊಟ್ಟದ್ದು ಸಮಾರಾಧಿತ ಪದಾಂಬೋಜ ಪಾದ ಉಳ್ಳವ ಅಂದ್ರೆ ಎಲ್ಲಾ ದೇವತೆಗಳು ಭಗವಂತನ ಕಾಲು ಹಿಡದೆ ಆ ಸ್ಥಾನವನ್ನು ಪಡೆದವರು ಆ ಸ್ಥಾನವನ್ನು ಬಿಟ್ಟು ಮತ್ತೆ ಭಗವಂತನ ಮನೆಗೆ ಬರುವವರು ಭಗವಂತನ ಸರ್ವೋತ್ತಮತ್ವವನ್ನು ಇಲ್ಲಿಯೂ ಸ್ಪಷ್ಟೀಕರಣ ಮಾಡಿದರು ಪ್ರಾರಂಭದಲ್ಲಿ ಶ್ರೀ ಭೂ ದುರ್ಗಾ ಮನೋರಮ ಲಕ್ಷ್ಮೀ ದೇವಿಯರಿಗೆ ಆನಂದ ಕೊಟ್ಟವ ಭಗವಂತ ಅಂತ ಅಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಿದರು ಲಕ್ಷ್ಮಿಯಾದಿಗಳಿಗಿಂತಲೂ ಉತ್ತಮ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಉತ್ತಮ ಅಂತ ಎರಡನೇ ಕಕ್ಷೆಗೆ ಬಂದಾಗ ಅದನ್ನು ಮತ್ತಷ್ಟು ಬೆಳಕು ಚೆಲ್ಲಿದ್ರು ಎರಡನೇ ನುಡಿಗೆ ಬಂದಾಗ ಇನ್ನು ಮುಂದೆ ಮುಂದೆ ಹೇಳ್ತಾರೆ ಜಗದ್ ಅಂತರ್ಬಹಿರ್ ವ್ಯಾಪ್ತ ಭಗವಂತ ವ್ಯಾಪ್ತ ಆಪ್ತ ವ್ಯಾಪ್ತ ಜಗತ್ತಿನಲ್ಲಿ ವ್ಯಾಪಿಸಿದವ ಅಂತರ್ಬಹಿರ್ ವ್ಯಾಪ್ತ ಒಳಗೇ ಹೊರಗೆ ಭಗವಂತ ವ್ಯಾಪಿಸಿದ್ದಾನೆ ಇದು ಶಬ್ದ ಒಳ್ಳೆ ಶಬ್ದ ನೋಡಿ ಉಪನಿಷತ್ತಿನದ್ದೇ ಶಬ್ದ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿರ ನಮಗೆ ಜಗದ ಅಂತರ್ ಬೈರ್ ವ್ಯಾಪ್ತ ಅಂತ ಹೇಳಿದಾಗ ದೇವರು ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ ಅಂತ ದೇವರಲ್ವಾ ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ ಹೇಗೆಂದ್ರೆ ಆಕಾಶ ಇದೆ ವ್ಯಾಪಿಸಿದೆ ಆಕಾಶ ಎಲ್ಲಿಲ್ಲ ಎಲ್ಲಾ ಕಡೆ ಆಕಾಶ ಆಕಾಶ ಎಲ್ಲಾ ಕಡೆ ಇದೆ ಆಕಾಶ ಎಲ್ಲಿಲ್ಲ ಆಕಾಶ ಒಳಗೂ ಇದೆ ಆಕಾಶ ಹೊರಗೂ ಇದೆ ಸರ್ವತ್ರ ಇದೆ ಬ್ರಹ್ಮಾಂಡದ ಒಳಗಿದೆ ಆಕಾಶ ಬ್ರಹ್ಮಾಂಡದ ಹೊರಗಿದೆ ಆಕಾಶ ಎಲ್ಲಾ ಕಡೆ ಇದೆ ಏನು ವಿಶೇಷ ಅದಕ್ಕೆ ದಾಸರು ಹೇಳಿದರು ಜಗದ್ ಅಂತರ್ಬಹಿರ್ವ್ಯಾಪ್ತ ಜಗದ್ ವ್ಯಾಪ್ತ ಅಂತ ಹೇಳಿ ನಿಲ್ಲಿಸಿ ಜಗದ್ ಅಂತರ್ವ್ಯಾಪ್ತ ಜಗದ್ ಬಹಿರ್ವ್ಯಾಪ್ತ ಅಂತ ಭಗವಂತ ಒಳಗೂ ವ್ಯಾಪಿಸಿದ್ದಾನೆ ಭಗವಂತ ಹೊರಗೂ ವ್ಯಾಪಿಸಿದ್ದಾನೆ ಸ್ವಲ್ಪ ಆಲೋಚನೆ ಮಾಡಬೇಕಾದ ಅಂಶ ಇದೆ ಇಲ್ಲಿ ಹಾಗಾದರೆ ಆಕಾಶದ ಹಾಗಲ್ಲ ದೇವರದ್ದು ವ್ಯಾಪ್ತಿಯ ಕ್ರಮ ಬೇರೆ ಒಳಗೂ ವ್ಯಾಪಿಸಿದ್ದಾನೆ ಹೊರಗೂ ವ್ಯಾಪಿಸಿದ್ದಾನೆ ಅಂದ್ರೆ ಒಳಗಿದ್ದ ರೂಪವೂ ವ್ಯಾಪ್ತವಾದದ್ದು ಹೊರಗಿದ್ದ ರೂಪವೂ ವ್ಯಾಪ್ತವಾದದ್ದು ಅಂದ್ರೆ ಒಂದು ಪರಮಾಣು ಇದೆ ಭಗವಂತ ಅದರ ಒಳಗಿದ್ದಾನೆ ಅಂತರೂ ಆ ಪರಮಾಣುವಿನ ಒಳಗೆ ವ್ಯಾಪಿಸಿಕೊಂಡಿದ್ದಾನೆ ಅಂದರೆ ಪರಮಾಣು ನ ಒಳಗೆ ಭಗವಂತ ಪರಮಾಣು ರೂಪದಲ್ಲಿ ಭಗವಂತ ಇದ್ದಾನೆ ಬ್ರಹ್ಮಾಂಡದ ಒಳಗೆ ಭಗವಂತ ಇದ್ದಾನೆ ಅಷ್ಟು ವ್ಯಾಪಿಸಿರತಕ್ಕಂತಹ ರೂಪ ಭಗವಂತನದ್ದು ಅಂದ್ರೆ ಏನಾಯ್ತು ಹಾಗಾದರೆ ಅಣೋ ರಣೀಯನ್ ಮಹತೋ ಮಹೀಯನ್ ಭಗವಂತನ ಎರಡು ರೂಪಗಳು ಬೇರೆ ಬೇರೆ ಅಣುವಿಗಿಂತ ಅಣುವಾದ ರೂಪ ಬೃಹತ್ತಿಗಿಂತ ಬೃಹತ್ತಾಗಿರತಕ್ಕ ರೂಪ ಆಕಾಶಕ್ಕೆ ರೂಪ ಇಲ್ಲ ಶೇಪ್ ಇಲ್ಲ ಆದ್ದರಿಂದ ಎಲ್ಲ ಕಡೆ ವ್ಯಾಪಿಸಬಹುದು ನಮ್ಮ ದೇವರು ಹಾಗಲ್ಲ ಅವನಿಗೆ ಆಕಾರ ಇದೆ ಭಗವಂತನಿಗೆ ನಿರಾಕಾರತ್ವ ಇಲ್ಲ ಕೆಲವರು ಹೇಳೋದುಂಟು ದೃಷ್ಟಾಂತ ಹೇಳೋದುಂಟು ನೀವು ಕೇಳಿರ್ಬೋದು ದೇವರಿಗೆ ಆಕಾರ ಇಲ್ಲ ಮತ್ತೆ ಆಕಾರ ಉಂಟು ಅಂತ ಹೇಳ್ತಾರೆ ಆಕಾರ ಉಂಟು ನೀರಿನ ಹಾಗೆ ಅಂತ ಉದಾಹರಣೆ ಕೊಡ್ತಾರೆ ನೀರಿನ ಹಾಗೆ ನೀರಿಗೆ ಆಕಾರ ಇಲ್ಲ ಆಕಾರ ಉಂಟು ನೀರಿಗೆ ಆಕಾರ ಇಲ್ಲ ಯಾಕಂದ್ರೆ ನೀರಿಗೆ ಯಾವ ಆಕಾರ ಯಾವ ಆಕಾರ ನಿರ್ದಿಷ್ಟವಾದ ಯಾವುದೇ ಆಕಾರ ಇಲ್ಲ ಅದು ಪಾತ್ರೆಗೆ ಅದು ಕಳಶಕ್ಕೆ ಹಾಕಿದರೆ ಕಳಶದ ಆಕಾರ ಗ್ಲಾಸಿಗೆ ಹಾಕಿದರೆ ಗ್ಲಾಸಿನ ಆಕಾರ ಚಮಚೆಗೆ ಹಾಕಿದ್ರೆ ಚಮಚೆಯ ಆಕಾರ ಇದು ನೀರಿಗೆ ಆಕಾರ ಅಂತ ಹೇಳ್ತಾರೆ ನಮ್ಮ ದೇವರಿಗೂ ಹಾಕಿ ಎಲ್ಲೆಲ್ಲಿರ್ತಾನೆ ಆ ಭಾವ ಆಕಾರ ಅಂತ ಅಂದ್ರೆ ಎಲ್ಲಿ ಹೋದ್ರೆ ಅಜಸ್ಟ್ ಆಗ್ತಾನೆ ದೇವರು ಅಂತ ಹೇಳುದು ಹಾಗಲ್ರಿ ದೇವರಿಗೆ ಇದು ಇದು ವಿಕಾರ ಆಯ್ತು ಸ್ವತಃ ಆಕಾರ ಇಲ್ಲ ಅಂತಾಯಿತು ಹಾಗಿಲ್ಲ ಭಗವಂತನಿಗೆ ತನ್ನದೇ ಆದಂತಹ ಆಕಾರ ಇದೆ ನೀರಿನ ಹಾಗಲ್ಲ ಭಗವಂತನಿಗೆ ತನ್ನದೇ ಆದ ವಿಕಾರ ಇಲ್ಲದೇ ಆಕಾರ ಬೃಹತ್ತಿಗಿಂತ ಬೃಹತ್ತಾದ ಭಗವಂತನ ರೂಪ ಬೇರೆಯೇ ಇದೆ ಅಣುವಿನ ಒಳಗೆ ಅಣುವಿನ ಅಣುವಿನಿಗಿಂತ ಭಗವಂತನಿಗೆ ರೂಪ ಭಗವಂತನಿಗಿದೆ ಹಾಗೆ ಅಣುವಿಗಿಂತ ಅಣುವಾದ ರೂಪ ಬೃಹತ್ತಿಗಿಂತ ಬೃಹತ್ತಾದ ರೂಪ ಅದು ಭಗವಂತನಿಗಿದೆ ಜಗತ್ ಅಂತರ್ ಬಹಿರ್ವ್ಯಾಪ್ತ ಅಂತರ್ವ್ಯಾಪ್ತ ಬಹಿರ್ವ್ಯಾಪ್ತ ಒಳಗೆ ಹೊರಗೆ ತುಂಬಿರತಕ್ಕಂತಹ ರೂಪ ಇಷ್ಟು ಹೇಳುವಾಗ ತಲೆ ಬಿಸಿ ಪ್ರಾರಂಭ ಆಯ್ತು ಅದೇ ಹೇಗ್ರಿ ಅಣೋ ಅಂತ ಹೇಳ್ತೀರಿ ಮಹತೋ ಮಹಿ ಅನ್ ಹೇಳ್ತೀರಿ ಎರಡರಲ್ಲಿ ಒಂದು ಹೇಳಿ ಎರಡು ಹೇಳಲಿಕ್ಕೆ ಆಗೋಲ್ಲ ಅಣುದಿಗಿಂತ ಅಣು ಆದ್ರೆ ಮಹಾತೋಮಹಿ ಅನ್ ಹೇಗಾಗ್ತಾನೆ ಮಹತೋ ಮಹಿ ಆದ್ರೆ ಅಣೋ ರಣೀಯ ಹೇಗಾಗ್ತಾನೆ ಎರಡು ಒಪ್ಪಲಿಕ್ಕೆ ಆಗುದಿಲ್ಲರಿ ಇದು ಅಸಾಧ್ಯ ಅಂತಂದ್ರೆ ನಿಮಗೆ ಅಸಾಧ್ಯ ಅದಕ್ಕೆ ನೀವು ಉಪಾಸನೆ ಮಾಡಬೇಡಿ ಅಂತ ಹೇಳಿದ್ರು ಇದು ದೇವ ಇದು ದೇವತೆಗಳ ಉಪಾಸನೆ ಮಾಡುವ ಮುಖ ದೇವತೆಗಳ ಬಗ್ಗೆಯೇ ಹೇಳಲಿಕ್ಕೆ ಬಂದದ್ದು ಅವರು ಪದಾ ಸುಮನ ಸಗಣ ಸಮಾರಾಧಿತ ಪದಾಂಬೋಜ ಅಂತ ಹೇಳಿದರು ದೇವತೆಗಳು ಹೇಗೆ ಉಪಾಸನೆ ಮಾಡ್ತಾರೆ ಹೀಗೆ ಉಪಾಸನೆ ಮಾಡ್ತಾರೆ ಜಗದಂತರ ಬಹಿರು ಯಾಪ್ತಾ ಅಂತ ಭಗವಂತನ ಉಪಾಸನೆ ಮಾಡ್ತಾರೆ ದೇವಾಧಿಕಾರಕವ್ ಅಂತ ತಿಳಿಸಿದ್ರು ಅಲ್ಲ ಫೈ ಯಾಕೆ ಹೇಳಿದ್ರಿ ದಾಸಿಗೆ ಯಾಕೆ ಇದು ಬೇಡವಾದ ಕೆಲಸ ದೇವಾಧಿಕಾರಿಕ ದೇವತೆ ಕೆಲಸ ಎಲ್ಲಿ ಹೇಳಿ ಇದು ಕೊಟ್ಟದ್ ನಮ್ಗೆ ನಾವು ಹ್ಯಾಕ್ ಚಿಂತನೆ ಮಾಡಬೇಕು ಹಾಗಿದ್ರೆ ಒಂದು ಕೆಲಸ ಮಾಡಿ ಅದಕ್ಕೆ ಆಚಾರ್ಯರು ಕೊಟ್ಟ ಉದಾಹರಣೆಯನ್ನು ನಾವು ನೆನಪಿಸಿಕೊಳ್ಬೇಕು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅದೇನು ಅಂತಂದ್ರೆ ಅಂತ ಹೇಳ್ತಾರೆ ಕೃಷ್ಣನ ಯಶೋದೆಯ ಮಗ ಅಂತಾರೆ ಏನಿದೆ ಯಶೋದೆಯ ಮಗ ಯಶೋಧೆಯ ಮಗ ಅಂತ ಹೇಳಿದ್ರು ಗೋವಿಂದ ಅಂತ ಆಚಾರ್ಯ ಹೇಳ್ತಾರೆ ಗೋವಿಂದ ಅಂತ ಯಶೋಧೆ ಕೃಷ್ಣನನ್ನು ನೋಡ್ತಾ ಇರುವಾಗ ಕೃಷ್ಣನಿಗೆ ಆಕಳಿಕೆ ಬಂತಂತೆ ಅಲ್ಲ ನಮಗೂ ಆಕಳಿಕೆ ಬರುತ್ತೆ ಕೃಷ್ಣನಿಗೂ ಬರುತ್ತೆ ನಮಗೆ ಯಾವತ್ತೂ ಆಕಳಿಕೆ ಅವನಿಗೆ ಒಮ್ಮೊಮ್ಮೆ ಅಷ್ಟೇ ನಮಗೆ ಆ ಬಂದಾಗ ಅವನಿಗೆ ಆ ಕಲಿಕೆ ಬರುದಷ್ಟೇ ನಮ್ಮನ್ನು ನೋಡಿ ಆಲಸ್ಯ ನಮಗೆ ಆಲಸ್ಯದ ಲಕ್ಷಣ ಆ ಕಲಿಕೆ ಭಗವಂತನಿಗೆ ಮಹಿಮೆಯ ಲಕ್ಷಣ ಆ ಯಶೋದೆಗೆ ತನ್ನ ಬಾಯಿಯನ್ನು ತೋರಿಸಿದ ಬಾಯಿಯನ್ನು ತೋರಿಸಿದ್ದಲ್ಲ ಆ ಬಾಯಿಯ ಇಡೀ ಬ್ರಹ್ಮಾಂಡವನ್ನು ಭಗವಂತ ತೋರಿಸಿದಂತೆ ಯಶೋದೆಗೆ ಪ್ರತ್ಯಕ್ಷವಾಗಿ ನೋಡಿದ್ಲಂತೆ ಈಗ ಅವ್ರು ಬಾಯಿ ಅಮ್ಮ ನಿನ್ನ ಬಾಯಿಗಿಂತ ನನ್ನ ಬಾಯಿ ಎಷ್ಟು ದೊಡ್ಡದು ಅಂತ ಭಗವಂತ ತೋರಿಸ್ತದೆ ಬಾಯಿ ಮುಚ್ಚಿಬಿಟ್ಲು ಯಾವತ್ತಾಯ್ ಬಾಯಿ ಮುಚ್ಚಿಸುವ ಕೆಲಸ ಅಂದ್ರೆ ಹಾಗೆ ನೀವು ಬಾಯಿ ತೆರೆದ್ರೆ ನಿಮಗಿಂತ ಜೋರು ನಾನ್ ಬಾಯಿ ತೆರೆದ್ರೆ ನೀವು ಬಾಯಿ ಮುಚ್ಚುತ್ತೀರಾ ಅಷ್ಟೇ ಕೃಷ್ಣ ಹೇಳಿದ ಅಮ್ಮ ನಿನ್ ಬಾಯಿ ಮುಚ್ಚು ಯಾಕೆಂದ್ರೆ ಹೇಳಿಲ್ಲ ದೇವರು ತನ್ನ ಬಾಯಿ ತೆರೆದ ಅವಳು ನೋಡಿದ್ಲು ನೋಡಿದ್ಲು ಅವಳಿಗೆ ಆಶ್ಚರ್ಯ ಅನಿಚ್ಚಿತು ಬ್ರಹ್ಮಾಂಡವನ್ನು ಕಂಡ್ಲು ಕೃಷ್ಣ ತನ್ನ ಬಾಯಿಯ ಕೃಷ್ಣ ಪುಟ್ಟ ನಂದೇ ಮಗು ಬಾಯಿ ನೋಡ್ತಾಳೆ ಇಡೀ ಬ್ರಹ್ಮಾಂಡ ವ್ಯಾಪ್ತವಾದ ರೂಪ ಇಡೀ ಬ್ರಹ್ಮಾಂಡವೇ ತುಂಬಿದ ಆಚಾರ್ಯರು ಹೇಳಿದ್ರು ಇದು ಅನೋರಣೀಯ ಮಹತೋ ಮಹ್ಯ ಯಶೋಧೆಯ ಮಡಿಯಲ್ಲಿ ಕೂಡುವ ಪುಟ್ಟ ರೂಪನೂ ಹೌದು ಆದರೆ ಇದು ಬೃಹತ್ ರೂಪನೂ ಹೌದು ಅಲ್ವಾ ಇಡೀ ಬ್ರಹ್ಮಾಂಡ ಕೃಷ್ಣನ ಬಾಯಿಯೊಳಗೆ ಇರಬೇಕಾಗಿದ್ದರೆ ಅದೆಂತದದು ಬ್ರಹ್ಮಾಂಡ ಅಂತಂದ್ರೆ ಕೃಷ್ಣನ ಬಾಯಿಯೊಳಗೆದ್ದು ಬೆಲೂನ್ ಅಲ್ಲ ಒಳಗಿಟ್ಟದ್ದು ಯಾವುದು ಚಿತ್ರ ಮಾಡಿ ಇಟ್ಟದಲ್ಲ ಬ್ರಹ್ಮಾಂಡದ್ದು ನಮ್ಮ ಲ್ಯಾಬಲ್ಲಿ ಒಂದು ಭೂಗೋಳದ ಒಂದು ಇಡ್ತೇವಲ್ಲ ಅದಲ್ಲ ಅಲ್ಲಿ ಇದ್ದದ್ದು ಬ್ರಹ್ಮಾಂಡವೇ ಕೃಷ್ಣನ ತುಂಬಿಕೊಂಡಿತ್ತು ಯಶೋಧ ಎರಡೂ ನೋಡಿದ್ಲು ಕೃಷ್ಣನ ಪುಟ್ಟ ರೂಪವನ್ನು ನೋಡಿದ್ಲು ಇಡಿ ಬ್ರಹ್ಮಾಂಡವನ್ನು ನೋಡಿದ್ಲು ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಬೇಕಾದ್ರೆ ಬ್ರಹ್ಮಾಂಡಕ್ಕಿಂತ ಹೊರಗಿರಬೇಕು ಬ್ರಹ್ಮಾಂಡ ವ್ಯಾಪ್ತವಾದ ಬ್ರಹ್ಮಾಂಡಕ್ಕಿಂತ ಹೊರಗಿರತಕ್ಕ ರೂಪ ಇದು ಅವಳು ನೋಡಿದ್ಲು ಒಮ್ಮೆ ಕೃಷ್ಣನನ್ನು ನೋಡುವುದು ಒಮ್ಮೆ ಕೃಷ್ಣನ ಬಾಯಿಯೊಳಗೆ ನೋಡುವುದು ಅವಳು ನಂಬಲಿಕ್ಕಾಗಲಿಲ್ಲ ಕೃಷ್ಣಕ್ಕೆ ಬಾಯಿ ಮುಚ್ಚಿಬಿಟ್ಟ ಸಾಕು ಇಷ್ಟು ಸಾಕು ನಿನಗೆ ಈ ಈ ಜನ್ಮಕ್ಕೆ ಸಾಕು ಮರೆತು ಮರುಕ್ಷಣದಲ್ಲಿ ನೀವೇ ನಾವು ಹೇಳ್ತೇವೆ ಕೃಷ್ಣ ದಿನ ಬ್ರಹ್ಮಾಂಡ ವ್ಯಾಪ್ತವಾದ ರೂಪ ತೋರಿಸು ಕೃಷ್ಣ ಕೇಳ್ತಾನೆ ಏನು ತೋರಿಸಿ ಲಾಭ ಏನು ನೋಡಿ ನಾನು ತೋರಿಸ್ಬಿಟ್ಟೆ ಮರೆತು ಬಿಟ್ಲು ಕಟ್ಟಿ ಹಾಕಿ ಕೇಳಿಕೆ ಪ್ರಯತ್ನ ಪಟ್ಲು ನೀವು ಅಷ್ಟೇ ಆದ್ರಿಂದ ದೇವರು ಹೇಳಿದ ನೀವು ಆಲೋಚನೆ ಮಾಡಿ ಅಷ್ಟೇ ಹೊರತು ನಿಮಗೆ ಚಿಂತನೆ ಮಾಡಲಿಕ್ಕಾಗುವುದಿಲ್ಲ ತಿಳಿಯಲಿಕ್ಕಿಷ್ಟೇ ಅಂದ್ರೆ ಮನಸ್ಸಿದ್ರೆ ತಿಳಿಯಲಿಕ್ಕೆ ಸಾಧ್ಯ ಭಗವಂತ ಅನೋರಣೀಯ ಅನ್ನ ಹೌದು ಮಹಾತೋಮಹೀಯ ಅನ್ನೋದು ಎರಡೂ ಹೌದು ಭಗವಂತನಿಗೆ ಆ ಶಕ್ತಿ ಇದೆ ಜಗತ್ ಅಂತರ್ ಬಹಿರ್ವ್ಯಾಪ್ತ ಒಳಗೂ ತುಂಬಿದ್ದಾನೆ ಭಗವಂತ ವ್ಯಾಪ್ತನ ಬ್ರಹ್ಮಾಂಡದ ಹೊರಗೂ ತುಂಬಿದ್ದಾನೆ ಸರ್ವತ್ರ ವ್ಯಾಪ್ತ ಯಾಕೆ ವಿ ಆಪ್ತ ವ್ಯಾಪ್ತ ಆಪ್ತ ಅವ ಆದ್ರಿಂದ ಅವನು ವ್ಯಾಪ್ತ ಆಪ್ತ ಅಂತಂದ್ರೆ ನಮಗೆ ಭಾರಿ ಬೇಕಾದವ ಆಪ್ತ ಆಪ್ತ ಮಿತ್ರರು ಅಂತ ಹೇಳ್ತೇವಲ್ಲ ಆಪ್ತ ಅಂದ್ರೆ ಆತ್ಮೀಯನಾದವ ಎಲ್ರಿಗೂ ವಿಶೇಷೇಣ ಆತ್ಮೀಯನಾದವ ನಮ್ಮ ಮೇಲೆ ಆತ್ಮೀಯತೆ ಇದೆ ಆದ್ರಿಂದ ಭಗವನ್ ಈ ಶರೀರದ ಒಳಗೆ ನಿಮ್ಮಲ್ಲಿ ಆಪ್ತತೆ ಇದೆ ನಿಮ್ಮಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ ಆವಾವ ವಸ್ತುವಿನಲ್ಲಿ ಆಪ್ತಿ ಇದ್ದದ್ರಿಂದಲೇ ಅವನು ವಿಶೇಷವಾಗಿ ವ್ಯಾಪ್ತರಾಗಿ ಅಲ್ಲಿ ಕೂತ ವ್ಯಾಪ್ತರಾದ ಜಗದಂತರ್ ಬಹಿರು ವ್ಯಾಪ್ತ ಯಾಕೆಂದ್ರೆ ಜಗತ್ತಿನ ಮೇಲೆ ಅವನಿಗೆ ಆಪ್ತಿ ಇದ್ದದ್ರಿಂದಲೇ ಭಗವಂತ ಅದರೊಳಗೆ ತುಂಬಿದ್ದಾನೆ ಆದ್ರಿಂದ ಜಗತ್ತನ್ನು ಸುಳ್ಳು ಅಂತ ಹೇಳಬೇಡಿ ಜಗತ್ತು ಅವನಿಗೆ ಆಪ್ತವಾದ್ದು ಆದ್ರಿಂದ ಅದರಲ್ಲಿ ವ್ಯಾಪ್ತನಾಗಿದ್ದಾನೆ ಈ ರೂಪ ಸತ್ಯ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಎಂಬುದನ್ನು ದಾಸರು ಹೇಳ್ತಾರೆ ಜಗದ್ ಅಂತರ್ಬಹಿರ್ ವ್ಯಾಪ್ತ ಒಳಗೆ ಹೊರಗೆ ಭಗವಂತ ತುಂಬಿದವ ಜಗದ್ ಅಂತರ್ಬಹಿರ್ವ್ಯಾಪ್ತ ಜಗದ್ ಅಂತರ್ಬಹಿರ್ ವ್ಯಾಪ್ತ ಅಂತ ಹೇಳುವಾಗ ಭಗವಂತನ ಅಸಾಧಾರಣವಾದ ಧರ್ಮ ಇನ್ನೊಬ್ಬರಿಗಿಲ್ಲ ಇದು ಅಂತರ್ಬಹಿರ್ ವ್ಯಾಪ್ತತ್ವ ಇಲ್ಲೊಬ್ಬರಿಗಿಲ್ಲ ಇನ್ನೊಬ್ಬರಿಗೆ ಇಲ್ಲ ಅಂತ ಹೇಳಿದಾಗ ಲಕ್ಷ್ಮೀ ದೇವಿಯರಿಗೆ ಹೇಗೆ ಭಗವಂತ ಎಲ್ಲೆಲ್ಲಿದ್ದಾನೆ ಅಲ್ಲೆಲ್ಲ ಕಡೆ ಲಕ್ಷ್ಮೀ ದೇವಿಯರಿದ್ದಾರೆ ವ್ಯಾಪ್ತಿ ಉಂಟು ಅಂತಂದ್ರೆ ಅದಕ್ಕೆ ಹೌದು ಭಗವಂತ ವ್ಯಾಪ್ತನಾಗಿದ್ದಾನೆ ಹೇಗೆ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತಂದರೆ ಗುಣವ್ಯಾಪ್ತನಾಗಿ ವ್ಯಾಪ್ತನಾಗಿದ್ದಾನೆ ಅದರ ಮತ್ತೆ ಆವೃತ್ತಿ ಮಾಡಿಕೊಂಡು ಅನ್ವಯ ಮಾಡಬೇಕು ಗುಣ ಭಗವಂತ ಜಗದಂತರ್ ವ್ಯಾಪ್ತನಾಗಿದ್ದಾನೆ ಲಕ್ಷ್ಮೀ ದೇವಿ ಗುಣವ್ಯಾಪ್ತಳಾಗಿ ಜಗದಂತರ್ ಬಹಿರ್ವ್ಯಾಪ್ತಳಲ್ಲ ಅದರಿಂದ ಈ ವಿಶೇಷಣ ಲಕ್ಷ್ಮೀಗಾಗುವುದಿಲ್ಲ ಭಗವಂತನಿಗೆ ಮಾತ್ರ ಜಗದಂತರ್ ಬಹಿರ್ವ್ಯಾಪ್ತ ಮುಂದುವರಿಸಿ ದಾಸರು ಹೇಳ್ತಾರೆ ಗೋಧರ ವರಾತ ಪತ್ರ ಎಲ್ಲಿ ಬೇಕಾದರೂ ನಿಲ್ತದೆ ಈ ಶಬ್ದ ಗೋಧರ ಪಣಿವರಾತ ಪತ್ರ ಗೋಧರ ಪಣಿವರಾತ ಪತ್ರ ಗೋಧರ ಪಣಿವರ ಆತ ಪತ್ರ ಶೇಗ ಬೇಕಾದರೂ ಅನ್ವಯ ಮಾಡಲಿಕ್ಕಾಗುವಂತಹ ಶಬ್ದಗಳಿದು ಗೋಧರ ಗೋಧರ ಅಂತಂದ್ರೆ ಭೂಮಿಯನ್ನು ಧಾರಣೆ ಮಾಡಿದವ ಭಗವಂತ ಭೂಮಿ ಅಲ್ವಾ ಕೃಷ್ಣನಾಗಿ ಬಂದದ್ದು ಯಾವುದಕ್ಕೋಸ್ಕರ ಭೂಮಿ ದೇವಿ ಮರುಕ ಪಟ್ಲು ದುಃಖವನ್ನು ನಾನು ಭಗವಂತ ಇಳಿದು ಬಂದ ಅಮ್ಮ ನಿನ್ನ ಭಾರ ನಾನು ಹೊರತೇನೆ ಅಂತ ಗೋಧರ ಭೂದರನಾದ ಭೂಮಿ ಬರುವಾಗ ಹೇಗೆ ಬಂದ್ಲು ಗೋವಿನ ವೇಷ ಹಾಕೊಂಡು ಬಂದ್ಲು ದೇವರು ಹೇಳಿದ ಅಮ್ಮ ನೀನು ಭೂಮಿಯ ವೇಷ ಹಾಕೊಂಡು ಬರಲಿಲ್ಲ ಗೋವಿನ ವೇಷ ಹಾಕೊಂಡು ಬಂದಿದ್ದಿ ಅದ್ರ ನಿನ್ನ ಧಾರಣೆ ಅಂದ್ರೆ ಗೋವಿನ ಧಾರಣೆ ದೇನ ಆಕಳಿನ ಧಾರಣೆ ಭಗವಂತ ಗೋಪಾಲ ಕೃಷ್ಣನಾದ ಗೋವನ್ನು ಧಾರಣೆ ಮಾಡಿದ ಗೋವನ್ನು ಎತ್ತಿ ಹಿಡಿದ ಗೋವಿಗೆ ಎಲ್ಲಿಯಾದರೂ ಅನ್ಯಾಯ ಆಯಿತು ಅಂತಂದ್ರೆ ಕಸಾಯಿ ಕಾಲೆಗೆ ಹೋಗಿ ಮೊದಲು ಹೊಡೆದದು ಕೃಷ್ಣ ಭಗವಂತ ಗೋವಿಗೆ ಅನ್ಯಾಯ ಆಗುದನ್ ಎಂದು ಸಹಿಸಿಕೊಳ್ತಿರಲಿಲ್ಲ ಗೋಧರ ಗೋವನ್ನು ಧಾರಣೆ ಮಾಡಿದವ ಗೋಬ್ರಾಹ್ಮಣ ಗೋವು ಅಂದ್ರೆ ತುಂಬಾ ಇಷ್ಟ ಕೃಷ್ಣನಿಗೆ ಆದ್ರಿಂದ ಗೋವಿನ ಭಗವಂತ ತಾನು ಸನ್ನಿಹಿತನಾಗಿ ನಿಂತ ಗೋವಿಗೆ ಕೃಷ್ಣ ಇಷ್ಟ ತನ್ನ ಹಾಲನ್ನು ಭಗವಂತನಿಗೆ ಸಮರ್ಪಣೆ ಮಾಡಿತು ಹಾಗಾಗಿ ಗೋವು ಕೃಷ್ಣನಿಗೆ ಇಷ್ಟ ಗೋವಿನಲ್ಲಿ ಬಂದ ಹಾಲು ಮೊಸರು ಎಲ್ಲ ಕೃಷ್ಣನಿಗಿಷ್ಟ ಅದು ಅನ್ಯೋನ್ಯ ಆಶ್ರಯ ಭಗವಂತ ಗೋವಿಗೆ ಇಷ್ಟನಾದ ಗೋವಿಗೆ ಕೃಷ್ಣ ಇಷ್ಟನಾದ ಭಗವಂತ ಇಷ್ಟನಾದ ಗೋಧರ ಭೂಮಿಗೆ ಧಾರಕೂ ಹೌದು ಭೂಮಿಯನ್ನು ಧಾರಣೆ ಮಾಡುವ ಗೋವಿಗೂ ಭಗವಂತ ಧಾರಕ ಹೌದು ಗೋಧರ ಭೂಮಿಗೆ ಧಾರಕ ಗೋವಿಗೆ ಧಾರಕ ಪಣಿವರಾತ ಪತ್ರ ಯಾವಾಗ ಕೃಷ್ಣ ಅವತರಿಸಿದ ಆಗ ತುಂತುರು ಮಳೆ ಬೀಳ್ತಿತ್ತಂತೆ ತುಂತುರು ಮಳೆ ಬೀಳುವಾಗ ಆ ಶೇಷ ಬಂದಂತೆ ಪಣಿವರಾತ ಪತ್ರ ಪಣಿ ಆ ಶೇಷ ಛತ್ರವಾಗಿ ನಿಂತಂತೆ ನಮ್ಮ ದೇವರು ಒದ್ದೆ ಆಗಬಾರದು ಮಡಿ ದೇವರು ಅವರಿಗೆ ಸ್ನಾನ ಎಷ್ಟು ಮುಖ್ಯ ಅಷ್ಟೇ ಮುಖ್ಯ ಆಕಾಶದ ನೀರು ದೇವರ ಮೇಲೆ ಬೀಳಬಾರದು ಅಂತ ಅದಕ್ಕೆ ದೇವರ ಹಿಂದೆ ಛತ್ರ ಇಡ್ಕೊಂಡು ಹೋಗುದು ಯಾಕೆಂದ್ರೆ ದೇವರ ಮೇಲೆ ನೀರು ಬೀಳಬಾರದು ಅಂತ ನಮ್ದೆಲ್ಲಿಗೆ ಅಹಂ ಬ್ರಹ್ಮಾಸ್ಮಿ ಉಪಾಸನೆ ಈಗ ಆ ಛತ್ರ ದೇವರಿಗಲ್ಲ ನಮಗೆ ಛತ್ರ ಛತ್ರ ಹಿಡ್ಕೊಂಡು ಹೋಗ್ತೇವೆ ನಮ್ಮ ಕಡೆ ನಮ್ಮ ತಲೆಗೆ ನೀರು ಬೀಳಬಾರದು ಅಂತ ದೇವರಿಗೆ ತಲೆಗೆ ನೀರು ಬೀಳಬಾರದುಂತ ಛತ್ರ ಹಿಡಿದ್ರೆ ನಮ್ಮ ತಲೆಗೆ ಹಿಡ್ಕೊಂಡು ಹೋಗ್ತೇವೆ ಅವತ್ತು ವಸುದೇವ ತನ್ನ ಕೈಯಲ್ಲಿ ಕೃಷ್ಣನನ್ನು ಹಿಡ್ಕೊಂಡು ಹೊರಟಾಗ ತುಂತುರು ಮಳೆ ತಮ್ಮ ದೇವರ ಮೇಲೆ ಬೀಳುತ್ತೆ ಛಾ ದೇವರು ಮೈಲಿಗೆ ಹಾಕ್ತಾರೆ ದೇವರಿಗೆ ಶೀತ ಆಗುತ್ತೆ ಓ ಅಂತ ಛತ್ರವಾಗಿ ನಿಂತ ಛತ್ರಾಹಿತಾಶೀಶ್ವರ ಅಂತ ವಾದರಾಜರು ಹೇಳ್ತಾರೆ ಪಣಿ ಆತ ಪತ್ರ ಫಣಿ ಅಂದ್ರೆ ಅಣೋರಣೀಯ ಅಂತ ಹಿಂದೆ ಹೇಳಿದ್ರು ದಾಸರು ಜಗದಂತರ ಬಹಿರ್ ವ್ಯಾಪ್ತ ಅಂತ ನಮ್ಮ ದೇವರು ಎಷ್ಟು ವ್ಯಾಪ್ತ ನೀವಾಲೋಚನೆ ಮಾಡಿ ಎಷ್ಟು ದೊಡ್ಡ ಕೊಡಬೇಕು ದಾಸರು ಹೇಳಿದರು ಫಣಿ ವರ ಆತ ಪತ್ರ ಅಂದ್ರೆ ಶೇಷ ಫನಿ ಅಂದ್ರೆ ಸರ್ಪ ಪಣ ಉಳ್ಳದ್ದು ಫಣಿ ಪಣ ಅಂದ್ರೆ ಪಣಾಮಂಡಲ ಹೆಣಿ ಅಂದ್ರೆ ಹೆಡೆ ಉಳ್ಳವ ಪಣಿ ಹೆಡೆಯ ಅಡಿಯಲ್ಲಿ ಎಷ್ಟು ಇರಬಹುದು ಒಂದಿಷ್ಟು ಜಾಗ ತುಂಬಬಹುದಷ್ಟೇ ನಮ್ಮ ದೇವರು ಜಗದಂತರ್ ವ್ಯಾಪ್ತ ಆದ್ರಿಂದ ಅವರ ಮೇಲೆ ನೀರು ಬೀಳಬಾರದು ಅಂತ ಆದ್ರೆ ಒಂದು ಹೆಡೆ ಒಂದು ಕೊಡೆ ಸಾಕಾಗುವುದಿಲ್ಲ ಪಣಿವರ ಒಂದು ಸರ್ಪ ಅಲ್ಲ ಸಾವಿರ ಹೆಡೆಯ ಸಾವಿರಾರು ಹೆಡೆಯ ಸರ್ಪ ಬೇಕಾಯಿತು ಪಣಿವರ ಅಥವಾ ಪಣಿವರ ಆದ್ರಿಂದ ಜಗದ ಅಂತರ್ಬಹಿರ್ ವ್ಯಾಪ್ತನಾದ ಭಗವಂತನಿಗೆ ಆಚ್ಛಾದನೆ ಮಾಡಲಿಕ್ಕೋಸ್ಕರವಾಗಿ ಶೇಷ ತನ್ನ ಎಲ್ಲ ಪಣಾಮಂಡಲದಿಂದ ಭಗವಂತನನ್ನು ಆವರಿಸಿದಂತೆ ದೇವರ ಮೇಲೆ ನೀರು ಬೀಳದೇ ಇರಲಿ ಹೀಗೆ ಪಣಿವರ ಆತ ಪತ್ರ ಅಂತ ಅದನ್ನು ಒಟ್ಟಿಗೆ ಓದಿದರೆ ಗೋಧರ ಪಣಿವರ ಗೋ ಫಣಿ ದಾನ ಶೇಷ ಒಂದು ಕೆಲಸ ಏನು ಗೋಧರ ಭೂಮಿಯನ್ನು ಧಾರಣೆ ಮಾಡುವಂತಹದ್ದು ಶೇಷನ ಕೆಲಸ ಗೋಧರ ಭೂಮಿಯನ್ನು ಧಾರಣೆ ಮಾಡಿಕೊಂಡಿರತಕ್ಕಂತಹ ಪಣಿ ಶೇಷ ಪಣಿವರಾ ಶೇಷ ಅವನೇ ಆತಪತ್ರವಾಗಿ ಉಳ್ಳವ ಅಂದ್ರೆ ನಮ್ಮ ದೇವರಿಗೆ ಧಾರಕನಾಗಬೇಕು ಸಾಧ್ಯರ ಶೇಷನಿಂದ ಅಂತಂದ್ರೆ ಇಡೀ ಭೂಮಿಯನ್ನು ಹೊತ್ತವ ಆಚಾರ್ಯರು ಹೇಳ್ತಾರೆ ಆ ರಾವಣ ಲಕ್ಷ್ಮಣನನ್ನು ಎತ್ತಬೇಕು ಅಂತ ಬಂದಂತೆ ಅಲ್ಲಾಡಿಸ್ಲಿಕ್ಕಾಗ್ಲಿಲ್ಲ ಅಂತೆ ಯಾಕೆ ಅಂತಂದ್ರೆ ನನು ಅಂತ ಆಚಾರ್ಯರು ಹೇಳ್ತಾರೆ ಇಡೀ ಭೂಮಂಡಲ ಬ್ರಹ್ಮಾಂಡ ಶೇಷನ ಹೆಡೆಯಲ್ಲಿ ಒಂದು ಹೆಡೆಯಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಅಂತ ಒಂದು ಸಾಸಿವೆ ಕಾಳು ನಮ್ಮ ತಲೆ ಮೇಲೆ ಇಟ್ಟರೆ ರೀ ಭಾನಾಯ್ತಾ ನಿಮಗೆ ಅಯ್ಯೋ ಹೊರಲಿಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ನಾನು ಹಿಡ್ಕೊಳ್ಳಾ ಅಂತ ಯಾರು ಕೇಳೋದಿಲ್ಲ ಸಾಸಿವೆ ಕಾಳು ಇಟ್ಟರೆ ಎಷ್ಟು ಸಾಸಿವೆ ಕಾಳದು ಹಾಗೆ ಇಡೀ ಭೂಮಂಡಲ ಶೇಷನ ಒಂದು ಹೆಡೆಯಲ್ಲಿ ಒಂದು ಸಾಸಿವೆ ಕಾಳು ನಷ್ಟಂತೆ ಗೋವನ್ನು ಧಾರಣೆ ಮಾಡಿದವ ಅನಾಯಾಸವಾಗಿ ಶೇಷ ಅವನು ಆತಪತ್ರನಾಗಿ ನಿಂತ ಅಂತಂದ್ರೆ ಜಗದಂತರ ವ್ಯಾಪ್ತರಿಗೆ ಇದು ನಿಜವಾದ ಉಪಚಾರ ನಾವು ಪೂಜಾದ ಮೇಲೆ ಛತ್ರ ಸಮರ್ಪಯಾಮಿ ಅಂತ ಹೇಳಬೇಕು ದೇವತೆಗಳು ಅವರು ಸುಮನಸ ಗಣ ಸಮಾರಾಧಿತ ಪಾದ ಪೂಜಾಯಿತು ಪೂಜಾ ಆಯಿತು ಭಗವಂತನಿಗೆ ಛತ್ರ ಸಮರ್ಪಣೆ ಮಾಡಬೇಕು ಹೇಳಿದ್ರು ಯಾವ ಛತ್ರ ಶ್ವೇತಛತ್ರ ಎಲ್ಲಿಗೆ ಹೋಗುದು ಅವರು ಹೇಳಿದ್ರು ಗೋಧರ ಫಣಿವರಾತ ಪತ್ರ ಇಡೀ ಬ್ರಹ್ಮಾಂಡವನ್ನು ಹೊತ್ತ ಶೇಷನ ಪಣಾಮಂಡಲವೇ ನಿನಗೆ ಛತ್ರ ಛತ್ರ ಸಮರ್ಪಯಾಮಿ ಅಂತ ಛತ್ರವನ್ನು ಸಮರ್ಪಣೆ ಮಾಡಿದರಂತೆ ಇನ್ನೊಂದು ಮುಖ ಇದೆ ಗೋದರ ಫಣಿವರ ಆತ ಪತ್ರ ಅಂತ ನಮ್ಮ ದೇವರು ಏನ್ ಮಾಡಿದ್ರು ಗೊತ್ತು ಗೋದರ ಫಣಿವರ ಆತ ಪತ್ರ ನಾವೇನ್ ತಿಳ್ಕೊಂಡದ್ದು ಕೃಷ್ಣನಿಗೆ ಶೀತ ಆಗಬಾರದು ಅಂತ ಶೇಷ ಛತ್ರನಾಗಿ ನಿಂತ ಅಂತ ದಾಸರು ಹೇಳಿದರು ಕೃಷ್ಣನಿಗೆ ಶೀತ ಆಗಬಾರದು ಅಂತ ಇವಾಗ ಕೂಡ ಹಿಡಿದಂತ ನಮ್ಮ ದೇವರು ಏನ್ ಮಾಡಿದ ಗೊತ್ತು ಶೇಷನಿಗೆ ಜ್ವರ ಬರಬಾರದು ಅಂತ ಭಗವಂತ ರಕ್ಷಕನಾಗಿ ನಿಂತಂತೆ ಯಾಕೆಂದ್ರೆ ದೇವರ ಮೇಲೆ ನೀರು ಬೀಳಬಾರದು ಅಂದ್ರೆ ನೀರು ಯಾರ ಮೇಲೆ ಬೀಳಬೇಕು ಶೇಷನ ಮೇಲೆ ನೀರು ಬೀಳಬೇಕು ಶೇಷನ ಮೇಲೆ ನೀರು ಬೀತ್ತು ಅಂದ್ರೆ ಶೇಷನಿಗೆ ಜ್ವರ ಬರುವುದಿಲ್ವೋ ಆತಪ ಅಂದ್ರೆ ಜ್ವರ ಅಂತ ಅರ್ಥ ಆತಪ ಅಂದ್ರೆ ಬಿಸಿಲು ಅಂತ ಅರ್ಥ ಆತಪ ಅಂದ್ರೆ ಸಂಸಾರದ ಬಿಸಿಲು ಅಂತ ಅರ್ಥ ಸಂಸಾರದ ಬಿಕ್ಕ ಅಂತ ಅರ್ಥ ಆತಪತ್ರ ಅಂತಂದ್ರೆ ಕೊಡೆಗೆ ಆತಪತ್ರ ಅಂತ ಹೆಸರು ಯಾಕೆಂದ್ರೆ ಅದು ವೃಷ್ಟಿತ್ರ ಆತಪತ್ರ ಅಂತ ಎರಡು ಕೊಡೆಗೆ ಹೆಸರು ನಾವು ವೃಷ್ಟಿತ್ರ ಅಂತ ಶಬ್ದ ಮರೆತು ಬಿಟ್ಟಿದ್ದೇವೆ ಯಾಕೆ ಮಳೆಗೆ ನಾವು ಹೊರಗೆ ಹೋಗುದಿಲ್ಲ ಹೊರಗೆ ಹೋಗುದಲ್ಲ ಮಳೆ ಬರುವುದಿಲ್ಲ ನಮ್ಮ ಊರಿಗೆ ಅದ್ರಲ್ಲಿ ಕೊಡೆ ಹಿಡಿಯುವ ಸಮಸ್ಯೆನೇ ಇಲ್ಲ ಅದಕ್ಕೆ ಆತಪತ್ರ ನಾವು ಕೊಡೆ ಹಿಡ್ಕೊಂಡು ಹೋಗ್ತೇವೆ ಯಾಕೆಂದ್ರೆ ಮಳೆ ನೀರಿನಿಂದ ರಕ್ಷಣೆ ಮಾಡಲಿಕ್ಕೋಸ್ಕರ ಕೊಡೆ ಹಿಡ್ಕೊಂಡು ಹೋಗುವುದಲ್ಲ ಬಿಸಿಲು ಬೀಳಬಾರದು ಅಂತ ಕೊಡ ಹಿಡ್ಕೊಂಡು ಹೋಗುದು ಮಧ್ಯಾಹ್ನಕ್ಕೆ ನಾವು ರಾತ್ರಿ ಹೋಗುದವ್ರೆ ಕೊಡ ಹಿಡ್ಕೊಂಡು ಹೋಗುದಿಲ್ಲ ಅದಕ್ಕೆ ಆತ ಆತಪದಿಂದ ರಕ್ಷಣೆ ಮಾಡುವಂತಹದ್ದು ಆತಪತ್ರ ಈಗ ಏನಾಗಿದೆ ಗೊತ್ತೋ ಶೇಷನಿಗೆ ಆತಪ ಬಂದಿದೆ ಆತಪ ಅಂದ್ರೆ ತಾಪ ಏನು ತಾಪ ಸಂಸಾರದ ತಾಪ ಈ ಆತಪ ಉಂಟಲ್ಲ ಸಂಸಾರ ತಾಪ ಫಣಿವರನಿಗೆ ಶೇಷನಿಗೆ ಬಂದಿರತಕ್ಕಂಥ ಆತಪ ಅದನ್ನು ತ್ರ ರಕ್ಷಣೆ ಮಾಡುವವ ನಮ್ಮ ದೇವರು ಅಂತ ದಾಸರು ಹೇಳ್ತಾರೆ ಪಣಿವರನಿಗೆ ಆತಪದಿಂದ ತ್ರಾ ರಕ್ಷಣೆ ಮಾಡುವವ ಪಣಿವರಾತ ದಾಸರು ಮುಂದುವರಿಸಿ ಹೇಳ್ತಾರೆ ಗೋದರ ಪಣಿವರಾತ ಅಂತ ಕೃಷ್ಣ ಏನ್ ಮಾಡಿದ ಗೊತ್ತು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ಕತೆ ಇದೆ ಎಲ್ಲ ಗೋವಳರಿಗೆ ಮಳೆ ಬಂತು ನೀರು ಬಂತು ಎಲ್ಲರೂ ಹಂಗಿಸಿ ಹಂಗಿಸಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಕೃಷ್ಣನ ಹತ್ರ ಏನು ಕೃಷ್ಣ ನಾನು ಬೇಡ ಅಂತ ಹೇಳಿದೆ ಆ ಇಂದ್ರನಿಗೆ ಪೂಜೆ ಮಾಡುವ ಅಂತ ಹೇಳಿದೆ ನೀನು ಕೇಳಲಿಲ್ಲ ನೋಡಿ ಇಷ್ಟು ಮಳೆ ಬಂತು ಯಾರಿದ್ದಾರೆ ಮಳೆ ಬಂತು ನೀರು ಬಂತು ಏ ಮನೆಯೊಳಗೆ ಪ್ರವೇಶ ಮಾಡಿತು ಕೃಷ್ಣ ಹೇಳಿದ ಅಷ್ಟೇನಾ ಏ ಚಿಂತೆ ಮಾಡಬೇಡಿ ಅಲ್ಲ ನೀರು ಬೀಳ್ತಾ ಇದೆ ತಲೆಗೆ ಅಷ್ಟೇ ಅಲ್ಲ ಕೊಡೆ ಹಿಡಿತೇನೆ ಅಂತ ದೇವರು ಹೇಳಿದಂತೆ ಕೊಡೆ ಹಿಡಿದ ಎಂತಾ ಕೊಡೆ ಪ್ರಪಂಚದಲ್ಲಿ ಇಂತ ಕೊ ಮತ್ತೊಂದು ತಯಾರಾಗ್ಲಿಲ್ಲ ಕೊಡೆ ಕಂಪೆನಿ ಅದು ಕೊಡೆ ಅಂದ್ರೆ ಅದು ಕೊಡೆ ಇನ್ನೊಬ್ಬರಿಗೆ ಕೊಡೆ ದೇವ್ರು ಕೊಡಲೇ ಇಲ್ಲ ಅವನ ಹತ್ರನೇ ಇಟ್ಟುಕೊಂಡಿದಾನಂತೆ ಎಂತ ಅಂತಂದ್ರೆ ಗೋವರ್ಧನ ಪರ್ವತ ಅದೇ ಕೊಡೆಯನ್ನಾಗಿ ಮಾಡಿದ ಮತ್ತೆ ಏನ್ ಮಾಡುದು ದೇವರ ಆಚೆ ನೋಡಿದ ಯಾವ ಅಂಗಡಿಯಲ್ಲಿಯೂ ಕೊಡೆ ಸಿಗಲಿಲ್ಲ ಇಷ್ಟು ಜನರಿಗೆ ಇಡೀ ಮಧುರೆಯನ್ನು ಕವರ್ ಮಾಡುವ ಕೊಡೆ ಸಿಗ್ಲಿಲ್ಲ ಕೊನೆಗೆ ಏನ್ ಮಾಡಿದ ಇಡೀ ವೃಂದಾವನಕ್ಕೆ ಬೇಕಾದಷ್ಟು ಕೊಡೆ ಬೇಕಲ್ಲ ದೇವರು ಹೇಳಿದ ಅಲ್ಲಿ ಒಂದು ಬೆಟ್ಟ ಇತ್ತು ತೆಗದ ಅಚಲವನ್ನು ಚಲ ಅಂತ ಮಾಡಿದ ತನ್ನ ಕೈಯಲ್ಲಿ ಎತ್ತಿದ ಅದೇನು ಎಡಕೈಯಲ್ಲೇ ಬಲಕಾಯಿ ಒಬ್ಬ ಹಿಡಿದಿದ್ದ ಕೃಷ್ಣ ಏನ್ ಮಾಡಿದ ಎಂದು ಕೈ ಹಿಡ್ಕೊಂಡಿದ್ದ ದೇವರಲ್ಲಿ ಬಲಕಾಯನ್ನು ಹಾಗೆ ಹಿಡಿದಾಗ ಎಡಕೈಯಲ್ಲಿ ಎತ್ತಿದ ಎತ್ತಿದ ಒಂದು ಕಿರುಬೆರಳಲ್ಲಿ ಎತ್ತಿದ ಎತ್ತಿ ನೆಲಕ್ಕೆ ಹಿಡಿದಂತೆ ಅದಕ್ಕೆ ದಂಡ ಯಾವುದಂದ್ರೆ ಭಗವಂತನ ಕಿರುಬೆರಳೆ ದಂಡ ಅದರ ಮೇಲೆ ಇದ್ದ ಬಟ್ಟೆ ಅಂದ್ರೆ ಗೋವರ್ಧನ ಪರ್ವತ ಅದನ್ನು ಭಗವಂತ ಎತ್ತಿ ಹಿಡಿದಂತೆ ಅದರ ಅಡಿಯಲ್ಲಿ ಎಲ್ಲ ಕೃಷ್ಣ ಕೆಡ್ದ ನೀರ್ ಬೀಳುತ್ತಾ ಏ ನೀರ್ ಎಂತದ್ದು ಆರಾಮ್ ಮಳೆ ಇಲ್ಲ ಅಂತ ಒಬ್ಬ ಹೇಳ್ದಂತೆ ಮನೆಯೊಳಗೆ ಕೂತುಕು ಮನೆಯೊಳಗೆ ಆರಾಮವಾಗಿ ಕೂತು ಹಾಗೆ ಭಗವಂತ ಮಾಡಿದ ಎಲ್ಲಾ ಗೋವುಗಳು ಒಳಗೆ ಸೇರಿಕೊಂಡವು ದಾಸರು ಹೇಳಿದರು ಗೋಧರ ಫಣಿವರ ಆತಪತ್ರ ಅಂತ ಗೋಧರ ಅಂದ್ರೆ ಬೆಟ್ಟಗಳಿಗೆ ಗೋಧರ ಅಂತ ಹೆಸರು ಭೂದರ ಅಂತ ಹೆಸರು ಗೋ ಅಂದ್ರು ಭೂ ಅಂದ್ರೂ ಒಂದೇ ಗೋಧರ ಅಂದ್ರೆ ಭೂದರ ಅಂತ ಅರ್ಥ ಬೂದರ ಅಂದ್ರೆ ಪರ್ವತ ಪರ್ವತಗಳಿಗೆ ಭೂದರ ಅಂತ ಹೆಸರು ಭೂಮಿಯನ್ನು ಧಾರಣೆ ಮಾಡುವಂತಹದ್ದು ಅಂತ ನಾವು ಅದು ಮರೆತು ಬಿಟ್ಟಿದ್ದೇವೆ ಭೂದರ ಅದೆಲ್ಲ ಮಣ್ಣು ತೆಗೆದು ತೆಗೆದು ತೆಗೆದು ಈಕ್ವಲ್ ಮಾಡಿಬಿಟ್ಟಿದ್ದೇವೆ ನಮ್ಮ ಭೂಮಿಗೆ ಸರಿಯಾಗಿ ಮನೆಗೆ ಸರಿಯಾಗಿ ಎಲ್ಲ ಫ್ಲಾಟ್ ಹಾಗಾಗಿ ಏನಾಗಿದೆ ಭೂದರ ಇಲ್ಲ ಆದ್ರಿಂದ ಏನಾಯಿತು ಭೂಮಿ ಇಲ್ಲ ಅಯ್ಯೋ ಬಬ್ಬೆ ಆಗ್ತೇವೆ ಇಡ್ರಿ ಕುಡಿಲಿಕ್ಕೆ ನೀರಿಲ್ಲ ಭೂದರ ಹೇಳಿತು ನನ್ನ ಮಂಡೆ ಕಡ್ದಿದ್ದೀರಿ ತಲೆ ಕಡ್ದಿದ್ದೀರಿ ಈ ಜಾಗ ಭೂದರ ಇಲ್ಲ ಭೂ ಉಳಿಯುವುದೇ ಹಾಗೆ ಕೊಟ್ಟಾಡಿ ಅಂತ ಹೇಳ್ತಾರೆ ನೀರು ಬೇಕೋ ಮಳೆ ಬರಬೇಕು ಬೆಟ್ಟ ಬೇಕು ಮರ ಬೇಕು ಇಬ್ಬರು ಪ್ರತಿಯೊಬ್ಬರು ಹೇಳುವ ಮಾತಿದ್ರು ಭಗವಂತ ಏನು ಎಲ್ಲಾ ವಿಜ್ಞಾನಿಗಳು ಅಜ್ಞಾನಿಗಳು ಎಲ್ಲರೂ ಹೇಳುವ ಮಾತಿದೆ ಅಂದ್ರೆ ಬೆಟ್ಟ ಇದ್ರೆ ಮಳೆ ನೀರು ಆರಾಮವಾಗಿ ನಮ್ಮ ಜೀವನ ಹಾಗೆ ಭೂಧರ ಭೂಮಿಯ ಧಾರಣೆ ಆಗ್ಬೇಕು ಭೂಮಿಯಲ್ಲಿದ್ದ ಜನ ಬದುಕಬೇಕು ಆರಾಮವಾಗಿ ಬದುಕಬೇಕು ಭೂಧರ ಭೂದರ ಅಂದ್ರೆ ಬೆಟ್ಟ ಇರಬೇಕು ಭೂಮಿಯ ದೊಡ್ಡ ಸಂಪತ್ತು ಅದು ಭೂಮಿಗೆ ಬೇಕಾದ ಸಕಲ ಸಂಪತ್ತನ್ನು ಒದಗಿಸುವಂತಹದ್ದು ಭೂಧರ ಗೋಧರ ಅಂದ್ರೆ ಭೂದರ ಅಂತ ಅರ್ಥ ಗೋದರ ಉಂಟಲ್ಲ ಅದನ್ನು ದೇವರು ಏನು ಮಾಡಿದ ಆತಪತ್ರವನ್ನಾಗಿ ಮಾಡಿದಂತೆ ಬೆಟ್ಟವನ್ನೇ ಆತಪತ್ರ ಅದನ್ನು ಜನರ ಆತಪ ಸಂತಾಪ ಇನ್ನೇನು ಮಾಡುದು ಇನ್ನೂ ಏನು ಮಾಡುದು ಅಂತ ಆತಪದಿಂದ ರಕ್ಷಣೆ ಮಾಡುವ ಆತಪತ್ರ ಕೊಡೆಯನ್ನಾಗಿ ಭಗವಂತ ಮಾಡಿದಂತೆ ನೋಡುವವರಿಗೆ ಏನು ಗೊತ್ತೋ ಅದು ಕೊಡೆ ಅಲ್ಲ ಅದು ಬೆಟ್ಟ ಅಲ್ಲ ಫಣಿವರ ಅಯ್ಯೋ ಶೇಷನೇ ಬಂದು ನಿಂತಿದ್ದಾನೋ ಅಂತ ಕಾಣಿಸಬೇಕಂತೆ ಶೇಷನೇ ಬಂದಿರಬೇಕು ಇದ್ರೆ ಇಷ್ಟು ಜನರನ್ನು ಮಳೆಯಿಂದ ಪಾರು ಮಾಡುದು ಹೇಗೆ ಹಾಗೆ ಫಣಿವರದ ಹಾಗೆ ಇರುವ ಗೋಧರದಿಂದ ಆತಪತ್ರ ಭಗವಂತ ಕೊಡೆಯನ್ನಾಗಿ ಮಾಡಿ ರಕ್ಷಣೆ ಮಾಡಿದ್ದು ಅಂತ ದಾಸರು ಕೃಷ್ಣಾವತಾರದ ಕಥೆಯನ್ನು ನಮ್ಮ ಮುಂದೆ ಇಟ್ರು ಅಂದ್ರೆ ಭಗವಂತ ಜಗದ ಅಂತರ ಬಹಿರ್ ವಿ ವಿಶೇಷವಾಗಿ ಆಪ್ತ ಒಳಗೆ ಹೊರಗೆ ಭಗವಂತ ವ್ಯಾಪ್ತ ಆಪ್ತ ಹೇಗೆ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಗೋಧರ ಗೋವಿಗೆ ಧಾರಕನಾಗಿ ಗೋಧರ ಗೋವರ್ಧನ ಬೆಟ್ಟವನ್ನೇ ಗೋಧರ ಅಂದ್ರೆ ಗೋವರ್ಧನ ಪರ್ವತ ಅದಕ್ಕೆ ಅರ್ಥನೆ ಹಾಗೆ ಗೋಧರ ಅಂದ್ರೆ ಗೋವರ್ಧನ ಪರ್ವತ ಗೋವನ್ನು ವರ್ಧನೆ ಮಾಡುವಂತಹದ್ದು ಗೋಧರ ಅಂದ್ರೆ ಗೋವರ್ಧನ ಪರ್ವತ ಅದನ್ನೇ ಫನಿವರದ ಹಾಗೆ ಶೇಷನ ಹಾಗೆ ಅವನು ಆತಪತ್ರವನ್ನಾಗಿ ಛತ್ರವನ್ನಾಗಿ ಕೊಡೆಯನ್ನಾಗಿ ಮಾಡಿ ಜನರ ಆತಪವನ್ನು ಪರಿಹಾರ ಮಾಡಿದ ಅನ್ನುವ ಕಥೆಯನ್ನು ದಾಸರ ನಮ್ಮ ಮಂದಿ ಇಟ್ಟಿದ್ದಾರೆ ಗೋಧರ ಫನಿವರ ಆತಪತ್ರ ಆಮೇಲದ್ದೇ ನಿಷೇಧ ದೋಷ ನಿಷೇಧ ಶೇಷ ನಿಷೇಧ ದೂರ ನಿಷೇಧ ದೂರ ಅಂತಿದ್ರೆ ಭಗವಂತ ನಿಷೇಧಕ್ಕೆ ದೂರನಾದವ ಭಗವಂತನಲ್ಲಿ ನಿಷೇಧ ಅಂತ ಒಂದು ಇಲ್ಲವೇ ಇಲ್ಲ ನಾವು ಎಲ್ಲಿಯಾದ್ರೂ ಹೋದ್ರೆ ಎಲ್ಲಿಯಾದ್ರೂ ನೀವು ನೋಡಿ ನಾವೆಲ್ ಚೆನ್ನಾಗಿದ್ದಾರ ಅಂತ ಹೇಳ್ತೇವೆ ನಾವು ಪರೀಕ್ಷೆ ಮಾಡಿದ್ರೆ ಸ್ವಲ್ಪ ಕಣ್ಣು ಸ್ವಲ್ಪ ಒಂದು ಕಣ್ಣು ದೊಡ್ಡದು ಒಂದು ಕಣ್ಣು ಚಿಕ್ಕದ್ ನೋಡ್ರಿ ಅಂತೆ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಅಂತ ಹೇಳುತ್ತೆ ನೋಡಿ ಕಿವಿ ಸ್ವಲ್ಪ ಮೇಲೆ ಸ್ವಲ್ಪ ಚೂರ್ ಕೆಳಗೆ ಮೇಲೆ ಉಂಟು ಈ ಕಿವಿ ಸ್ವಲ್ಪ ಅದು ಸರಿ ಇಲ್ರಿ ಸರಿ ಇಲ್ಲ ಒಂದೊಂದು ಯಾವುದೋ ಒಂದು ಅವಯವ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಪ್ರಾಯಶಃ ನಮ್ಮಲ್ಲಿ ನೋಡಿದ ಎಲ್ಲ ವಸ್ತುಗಳಲ್ಲಿಯೂ ನಿಷೇಧ ಎಂಬುದು ಇದ್ದೇ ಇದೆ ಇದು ಬೇಡ ಇದು ಬೇಡ ಇದು ಹೀಗಿರಬಾರದು ಇದು ಹೀಗಿರಬಾರದು ಯಾರೇ ಒಬ್ಬ ಚಿತ್ರ ಬರೆದು ಕೊಟ್ಟರೆ ನಾವು ದೋಷ ಹಾಡಬಹುದು ಈ ಚಿತ್ರ ಇಷ್ಟು ಸರಿ ಇಲ್ಲ ಯಾವುದೇ ಕಾರ್ಯ ಕೊಟ್ಟರೆ ಅದನ್ನು ನಿಷೇಧ ಮಾಡಬಹುದು ಇದು ಸರಿ ಇಲ್ಲ ಈ ಶಬ್ದ ತೆಗೆದು ಈ ಶಬ್ದ ಇಡಬೇಕಾಗಿತ್ತು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆದ್ರೆ ಭಗವಂತನಲ್ಲಿ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ನಿಷೇಧಕ್ಕೆ ದೂರನಾದ ಭಾವ ನಿಷೇಧ ಇಲ್ಲಿದ್ರೆ ದೇವರು ಅಲ್ಲಿರ್ತಾನೆ ಅಂತೆ ಹತ್ತಿರ ದೋಷ ದೂರ ದೋಷ ಸುಳಿಯುವುದೇ ಇಲ್ಲ ನಿಷೇಧ ದೂರ ನಿಷೇಧಕ್ಕೆ ಭಾರಿ ದೂರದಲ್ಲಿ ಇರುವವರು ಬ್ರಹ್ಮದೇವರಲ್ಲಿಯೇ ನಿಷೇಧ ಇಲ್ಲ ಲಕ್ಷ್ಮೀದೇವಿಯಲ್ಲಿ ಇಲ್ಲವೇ ಇಲ್ಲ ಭಗವಂತನಲ್ಲಿ ಇಲ್ಲವೇ ಇಲ್ಲ ದೂರ ಅಂತ ಹೇಳಿದ್ರು ಭಾರಿ ದೂರದಲ್ಲಿ ಇದೆ ನಿಷೇಧ ಇಲ್ಲೇ ನಿಂತುಬಿಟ್ಟಿದೆ ನಿಷೇಧ ದೂರ ಬ್ರಹ್ಮದೇವರಿಗೆ ವಿಧಿ ನಿಷೇಧಗಳಿವೆ ಆದರೆ ಅದು ನಿಷೇಧ ಮಾಡಬೇಕಾಗಿಲ್ಲ ಆಟೋಮೆಟಿಕ್ ತನ್ನಷ್ಟಕ್ಕೆ ಮಾಡುವವರು ಭಗವಂತ ನಿಷೇಧ ದೂರ ನಿಷೇಧ ಶೇಷ ಅಂತ ನಿಷೇಧ ಅಂದ್ರೆ ಎರಡು ಅರ್ಥ ಅದಕ್ಕೆ ನಿಷಿದ್ಧಮಾನವಾದ್ದು ಅಂದ್ರೆ ದೋಷಗಳು ಅಂತ ಅರ್ಥ ದೋಷಗಳು ಭಗವಂತನಲ್ಲಿ ಯಾವುದೂ ಇಲ್ಲ ದೋಷ ದೂರನಾದವ ಅಷ್ಟೇ ಅಲ್ಲ ನಿಷೇಧ ದೂರ ಅಂದ್ರೆ ಇನ್ನೊಂದು ಮುಖ ಇದೆ ಅದಕ್ಕೆ ಭಗವಂತನಲ್ಲಿ ನಿಷೇಧ ಇಲ್ಲ ಆದ್ರಿಂದ ಭಗವಂತ ನಿಷೇಧಕ್ಕೆ ದೂರ ಎಂಬುದು ಎಷ್ಟು ಸತ್ಯ ಅಷ್ಟೇ ಸತ್ಯ ನಿಷೇಧ ಉಳ್ಳವರಿಗೆ ಭಗವಂತ ದೂರದಲ್ಲಿರುವವ ಅಂತ ಶಾಸ್ತ್ರದಲ್ಲಿ ಏನು ನಿಷೇಧ ಅದನ್ನು ಅವನು ಜೀವನದಲ್ಲಿ ಅಳವಡಿಸಿಕೊಂಡ ಅಂದ್ರೆ ದೇವರು ಹೇಳದ ನಿನ್ನ ಮನೆಗೆ ಬರಲಿಕ್ಕೆ ಭಯ ಆಗುತ್ತೆ ದೂರ ಅಂತ ದೇವರ ದೂರ ನಿಂತು ಬಿಡ್ತಾನೆ ಏಕಾದಶಿ ಮಾಡ್ಲಿಲ್ವಾ ನಿಷೇಧ ದೂರ ದೇವರು ದೂರ ನಿಂತಿರ್ತಾನೆ ಅಂತೆ ಏಕಾದಶಿ ಶಾಸ್ತ್ರದಲ್ಲಿ ನಿಷೇಧ ಮಾಡಿದಾರೆ ಊಟ ಮಾಡಿದರೆ ಅಂತ ಅವರ ಮನೆಗೆ ಮನಸ್ಸಿಗೆ ಬರಲಿಕ್ಕೆ ಭಯ ಬರ್ತಾನೆ ದೂರ ಯಾವುದು ಶಾಸ್ತ್ರದಲ್ಲಿ ನಿಷೇಧ ಮಾಡಿದ್ದಾರೆ ಅದಕ್ಕೆ ಭಗವಂತ ದೂರದಲ್ಲಿ ನಿಂತವ ಚಾತುರ್ಮಾಸ್ಯ ನಾಲ್ಕು ತಿಂಗಳು ನಾಲ್ಕು ಆಹಾರ ಬಿಡಬೇಕು ಅಂತ ಹೇಳದ ಭಗವಂತ ಏ ಚಾತು ಮಾಸ್ತೆ ಮಾಡಿಲ್ರಿ ಅದೆಲ್ಲ ಸ್ವಾಮಿಗಳಿಗೆ ಹೌದಾ ನನ್ನ ಸ್ವಾಮಿಗಳ ಹತ್ರನೇ ಹೋಗ್ತೇನೆ ನಿಮ್ಮ ಹತ್ರ ಬರೋಲ್ಲ ನಿಷೇಧ ದೂರ ಅಂತ ಭಗವಂತ ದೂರಲ್ಲದ್ದಲ್ಲಿ ನಿಂತು ಬಿಡ್ತಾನೆ ಯಾವುದು ನಿಷೇಧ ಅದಕ್ಕೆ ಭಗವಂತ ದೂರದಲ್ಲಿ ನ ಪಲಾಂಡು ಭಕ್ಷ್ಯೀತಾ ನೀರುಳ್ಳಿ ಬೆಳ್ಳುಳ್ಳಿ ಇದಕ್ಕೆ ದೂರ ಭಗವಂತ ದೂರದಲ್ಲಿ ಎಲ್ಲ ಭಗವಂತನಿಗೆ ಆಗುದಿಲ್ಲ ಅಂತ ಭಗವಂತ ದೂರದಲ್ಲಿ ಇರುವವ ಭಗವಂತನ ನಾನು ಅಂತ ಯಾರು ಉಪಾಸನೆ ಮಾಡ್ತಾನೆ ನಿಷೇಧ ಅದಕ್ಕೆ ಭಗವಂತ ದೂರದಲ್ಲಿ ನಿಂತವಾ ನಾನು ದೇವರು ಸಮಾನ ಅಂತ ಯಾರು ಉಪಾಸನೆ ಮಾಡ್ತಾರೆ ಅದು ನಿಷೇಧ ಅದಕ್ಕೆ ದೂರದಲ್ಲಿ ನಿಂತವ ಭಗವಂತ ಭಗವಂತ ನಿರ್ಗುಣ ನಿರಾಕಾರ ಅಂತ ಯಾರು ಚಿಂತನೆ ಮಾಡ್ತಾರೆ ಪ್ರಪಂಚ ನಿತ್ಯಾರ್ಥವನ್ನು ಹೇಳ್ತಾರೆ ನಿಷೇಧಕ್ಕೆ ದೂರನಾಗಿ ನಿಂತವ ಭಗವಂತ ನಿಷೇಧ ದೂರ ದೋಷ ದೂರ ದೋಷ ಭಗವಂತ ದೂರದಲ್ಲಿ ನಿಂತವ ಯಾವುದು ನಿಷಿದ್ಧವಾದ ಪದಾರ್ಥ ಅದಕ್ಕೆ ದೂರನಾಗಿ ನಿಂತವ ನಿಷೇಧ ದೂರ ಆದ್ರಿಂದಲೇ ನಿಷೇಧ ಭಗವಂತನಿಂದ ದೂರ ಅದು ಹೌದು ನಿಷೇಧ ದೂರ ನಿಷೇಧವಾದ ಪದಾರ್ಥಗಳು ಯಾವುದಿದೆ ಅದಕ್ಕೆ ಭಗವಂತ ದೂರ ಎಷ್ಟು ಸತ್ಯ ನಿಷಿದ್ಧವಾದ ಪದಾರ್ಥಗಳು ಭಗವಂತನಿಗೆ ದೂರ ಎರಡು ಎರಡು ಅದು ಸಮಾನಾಂತರದಲ್ಲಿರುವ ವಸ್ತುಗಳು ಹಾಗೆ ಯಾವತ್ತು ಈ ದೈತ್ಯರ ಕೇಳಿ ದೇವಸ್ಥಾನಕ್ಕೆ ಹೋಗೋಣ ವಿಷ್ಣು ಅಂದ್ರೆ ಎಲರ್ಜಿ ದೇವಸ್ಥಾನ ಅಂದ್ರೆ ಆಗುದಿಲ್ಲ ಅವರಿಗೆ ಯಾರು ನಿಷಿದ್ಧರೋ ಅವರು ಭಗವಂತನಿಗಿಂತ ದೂರದಲ್ಲಿ ನಿಲ್ತಾರೆ ದೇವಸ್ಥಾನಕ್ಕೆ ನೀವು ಹೋಗಿ ಬನ್ನಿ ನಾನು ಹೊರಗೆ ನಿಂತಿರ್ತೇನೆ ಒಳಗೆ ಬರೋಲ್ಲ ಅವಕಾ ಒಳಗೆ ಕಾಲಿರುವುದಿಲ್ಲ ಹೊರಗೆ ನಿಂತಿರ್ತಾನೆ ದೇವರು ಹೇಳಿದ ಅವನಲ್ಲೇ ಇರಲಿ ನಾನು ಇಲ್ಲೇ ಇರ್ತೇನೆ ನಿಶ್ಚಿತರ ದೈತ್ಯರಾದವರು ಭಗವಂತನಿಗಿಂತ ದೂರದಲ್ಲಿರ್ತಾರೆ ಆದ್ರಿಂದ ದೇವರ ಬಗ್ಗೆ ಅವರಿಗೆ ಚಿಂತನೆ ಇರುವುದಿಲ್ಲ ದೇವರ ಬಗ್ಗೆ ಸರಿಯಾಗಿರತಕ್ಕ ಆಲೋಚನೆ ಇಲ್ಲ ದಾಸರು ಸ್ಪಷ್ಟವಾಗಿ ಇಷ್ಟು ವಿಶ್ಲೇಷಣೆ ಮಾಡ್ತಾರೆ ಯಾರು ನಿಷೇಧರು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು ಮಣಿಮಂತ ಬದಲಾದ ಅಂತ ಅದಕ್ಕೆ ಹೇಳಿತ್ತು ಯಾರು ನಿಷೇಧರೋ ದೈತ್ಯರೋ ಅವರಿಗೆ ಭಗವಂತ ದೂರದಲ್ಲಿರುವ ಶಾಸ್ತ್ರದ ಪ್ರಮೇಯ ಅವರಿಗೆ ಸುಳಿ ಸಿದ್ಧಿಸುವುದಿಲ್ಲ ನಿಷೇಧ ದೂರ ನಿಷೇಧ ಶೇಷ ಅಂತ ಏನೊಂದು ಪಾಠ ಅದೇನು ಒಳ್ಳೆಯ ಪಾಠಲಿ ಅದು ನಿಷೇಧ ಶೇಷ ಭಗವಾನ್ ಜಯತಾತ್ ಅಶೇಷ ಅಂತ ಭಾಗವತದಲ್ಲೇ ಇದೆ ಅದು ಅದನ್ನು ಶುತಿಗೀತೆಯಲ್ಲಿ ಹೇಳುವಾಗ ನಿಷೇಧ ಶೇಷಃ ಭಗವಾನ್ ಜಯತಾದ ಶೇಷ ಅಶೇಷನಾದ ಭಗವಂತ ನಿಷೇಧ ಶೇಷ ಅವನು ಜಯತಾತ್ ಅವನಿಗೆ ಜಯಾಗಲಿಹಿ ಅಂತ ಹೇಳ್ತಾರೆ ಇದೇನು ನಿಷೇಧ ಶೇಷ ಅಂತಂದ್ರೆ ನಿಷೇಧ ಶೇಷ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ನಿಷೇಧ ಆವಾಗ ಶೇಷ ಅವನೇ ಇಡೀ ಪ್ರಪಂಚ ನಿಷೇಧ ಇಲ್ಲ ಅಂತಾಯಿತು ಆವಾಗ ಉಳಿಯುವುದು ಯಾವುದು ಭಗವಂತ ಒಬ್ಬ ಶೇಷ ಇಡೀ ಪ್ರಪಂಚ ಮೈಮತ್ತಾದರೆ ಶೇಷವಾಗಿ ಉಳಿಯುವ ಭಗವಂತ ಅವನು ನಿಷೇಧ ಶೇಷ ಅಂದ್ರೆ ಕೊನೆಗೆ ಉಳಿ ಈಗ ಕೇಳ್ತಾರಲ್ಲ ಅಸದೇವ ಸೌಮ್ಯ ಇದಮಗ್ರ ಆಸೀತ್ ಅದು ತಪ್ಪು ಉಂಟ ಅಸತ್ತು ಭಗ ಉಳಿಯುವುದಲ್ಲ ಅಲ್ಲಿ ಸತ್ತು ಉಳಿದಿದೆ ಅಂತ ಯಾವುದು ಸತ್ತು ಅಂದ್ರೆ ಈ ನಿಷೇಧ ಆದ ಶೇಷನಾಗಿ ಭಗವಂತ ಅಲ್ಲಿ ಉಳಿದಿರ್ತಾನೆ ಆದ್ರಿಂದ ಅಸತ್ತಿನಿಂದ ಹುಟ್ಟುವುದಲ್ಲ ಅಸತ್ ಅಂದ್ರೆ ಭಗವಂತ ಅವನಿಂದ ಜಗತ್ತು ಹುಟ್ಟಿತು ಅಂತ ಶೇಷ ಅಂತ ಪಾಠ ಇದ್ರೆ ಹೀಗೆ ಅನ್ವಯ ಮಾಡ್ಲಿಕ್ಕಾಗುತ್ತೆ ನಿಷೇಧ ದೋಷ ಅಂತ ಇದ್ರೆ ಉಂಟಾ ಪಾಠ ಈ ಪುಸ್ತಕದಲ್ಲಿ ಇದ್ರೆ ನನಗೆ ಗೊತ್ತಿಲ್ಲ ಪ್ರಾಯಶ ಇರ್ಲಿಕ್ಕಿಲ್ಲ ಅದು ಮುದ್ರಣ ದೋಷ ಇರಬಹುದು ಒಂದು ವೇಳೆ ಮುಖೋದ್ಗತವಾಗಿ ಬಂದ ಪಾಠ ಇದ್ರೆ ಪರಂಪರೆಯಲ್ಲಿ ಹೇಳಿಕೊಂಡು ಬಂದ ಪಾಠ ಇದ್ರೆ ಪುಸ್ತಕ ಓದಿ ಇಲ್ಲ ಅಂತಲೇ ಹೇಳಬಹುದು ಅಲ್ಲ ಮುಖೋದ್ಗತವಾಗಿ ಬಂದಿದ್ರೆ ನಿಷೇಧ ದೋಷ ಅಂತಿದ್ರೆ ನಿಷೇಧ ಎಂಬುದು ಭಗವಂತನ ಬಗ್ಗೆ ಅದು ದೋಷ ನಿಷಿದ್ಧಮಾನವಾದ ಪದಾರ್ಥಗಳು ಅದೇ ಒಂದು ದೋಷ ಅದು ದುಷ್ಟ ಅಂತ ಭಗವಂತ ಪರಿಗಣನೆ ಮಾಡಿ ಬಿಟ್ಟಿದ್ದಾನೆ ಅದು ಬಿಡಬೇಕಾದ ಅಂಶ ಅಂತ ಹೀಗಿಟ್ಟುಕೊಳ್ಬೇಕು ಅಂದರೆ ಅಥವಾ ಹೀಗೆ ದೋಷಗಳು ಗೆ ಭಗವಂತ ನಿಷೇಧ ಹಾಕಿದ್ದಾನೆ ಧ್ಯಾನ್ ಹಾಕಿದ್ದಾನೆ ಅಂತ ನಿಷೇಧ ದೋಷ ಅಂದರೆ ಯಾವುದು ದೋಷಗಳಿವೆ ಅದಕ್ಕೆ ಭಗವಂತ ನಿಷೇಧ ಹಾಕಿದ್ದಾನೆ ಅದು ಅವನಿಗೆ ಇಲ್ಲ ನಮಗೆ ಅದು ಇರಬಾರದು ಅಂತ ಭಗವಂತ ಧ್ಯಾನ ಹಾಕಿದ್ದಾನೆ ಅಂತ ಹೀಗೆ ಅರ್ಥ ಮಾಡಲಿಕ್ಕೆ ನಿಷೇಧ ದೋಷ ನಿಷೇಧ ದೋಷ ನಿಷೇಧ ಶೇಷ ನಿಷೇಧ ದೂರ ಇದು ಹೇಳಿದ್ರಲ್ಲ ಆರಾಧಿತ ಪಾದ ಪದ್ಮ ಜಗದಂತರ್ ಬಹಿರ್ವ್ಯಾಪ್ತ ಎಲ್ಲ ಹೇಳಿಕೊಂಡು ಬಂದರು ದೇವತೆಗಳ ಉಪಾಸನೆಯ ಕ್ರಮ ಅಂತ ಇದು ಈ ಮಾತು ಯಾಕೆ ಹೇಳಿದ್ರು ಅಂತಂದ್ರೆ ನಿಷೇಧ ದೂರ ಅಂತ ಹೇಳೋ ಸಂದರ್ಭ ಬಂತು ದಾಸರಿಗೆ ಈಗ ದೇವತೆಗಳೇ ತಪ್ಪು ಮಾಡಿದರೆ ಹೇಗೆ ಏ ದೇವತೆಗಳು ತಪ್ಪು ಮಾಡುವುದಿಲ್ಲ ಮಾಡ್ತಾರೆ ದೇವತೆಗಳು ತಪ್ಪು ಮಾಡ್ತಾರೆ ದೇವೇಂದ್ರನೇ ಕೃಷ್ಣನಿಗೆ ವಿರುದ್ಧವಾಗಿ ನಿಂತ ಗೋಧರ ನೆನಪಾಯ್ತವರಿಗೆ ಗೋದರ ಪಣಿವರಾತ ಪತ್ರ ಅಂತ ಹೇಳಿದಾಗ ನೆನಪಾಯಿತು ದೇವತೆಗಳು ತಪ್ಪು ಮಾಡ್ತಾರೆ ಇಂದ್ರನೇ ವಿರೋಧ ಮಾಡಿದ ಇಂದ್ರನಿಗೆ ಊಟ ಕರೆದಿಲ್ಲ ಅಂತ ಎಷ್ಟು ಸಿಟ್ಟು ಮಾಡಿದ ಅಂತಂದ್ರೆ ಮಳೆ ಸುರಿಸಿಬಿಟ್ಟ ಊಟ ಹಾಕಿದ್ದಕ್ಕೆ ಮಳೆ ಸುರಿಸಬೇಕಲ್ವಾ ಊಟ ಕರೆದಿಲ್ಲ ಇಂದ್ರನನ್ನು ಬೆಟ್ಟಕ್ಕೆ ಊಟ ಹಾಕಿದ್ರು ಇಂದ್ರನಿಗೆ ಸುಟ್ಟು ಬಂತು ಮಳೆ ಸುರಿಸಿದ ನಮಗೂ ಖುಷಿಯಾಯಿತು ಹಾಗಾದ್ರೆ ಇಂದ್ರನ ಊಟಕ್ಕೆ ಕರೆಯುವುದು ಬೇಡ ಮಳೆ ಬರುತ್ತೆ ಅಂತ ಮಳೆ ಅಲ್ಲ ಅತಿವೃಷ್ಟಿ ಅದು ಅನಾವೃಷ್ಟಿ ಅತಿವೃಷ್ಟಿ ಅಂತ ಎಲ್ಲರೂ ದೋಷನೆ ದೇವೇಂದ್ರ ಅತಿವೃಷ್ಟಿ ಸುರಿಸಿದ ಭಾಗವತ್ ಅಲ್ಲಿ ಹೇಳುತ್ತಾರೆ ಆನೆಯ ಸೊಂಡಿಲಿನ ಆಕಾರದ ದಾರೆಯನ್ನು ದೇವೇಂದ್ರ ಸುರಿಸಿದ ನಾವು ಕಂದ ಮಳೆಯ ದಾರೆಯಷ್ಟು ಒಂದು ಅತ್ಯಂತ ತೆಳ್ಳಗಿನಷ್ಟು ಸೂರ್ಯನ ಕಿರಣದ ತೆಳ್ಳಗಿನ ದಾರೆಯನ್ನು ನಾವು ಕಾಣುದು ಒಂದು ವೇಳೆ ಆನೆಯ ಸೊಂಡಿಲಿನಷ್ಟು ಧಾರಾಕಾರವಾಗಿ ನೀರು ಬಿದ್ದರೆ ಹಾಗಿರ್ಬೇಕ್ರಿ ಆನೆಯ ಸೊಂಡಿಲೆ ಬಿತ್ತು ಅಂತ ಇಟ್ಟುಕೊಳ್ಳಿ ಸೊಂಡಿಲು ಮುಟ್ಟುವುದಲ್ಲ ನಮಗೆ ನೋವು ಎರಡು ದಿವಸ ಬೇಕು ಸರಿಪಡಿಸ್ಲಿಕ್ಕೆ ಆಶೀರ್ವಾದ ಮಾಡಿದ್ರೆ ಮತ್ತ ಬಿದ್ರೆ ಹೇಗಿರ್ಬೇಕು ಆನೆಯ ಸೊಂಡಿಲಿನ ಗಾತ್ರದ ಮಳೆಯ ನೀರು ಬಿದ್ರೆ ಹೇಗಿರ್ಬೇಕು ಅಂತ ನೀರಿನ ದಾರೆಯನ್ನು ಸುರಿಸಿತು ಅಂತ ಭಾಗವತ ಹೇಳ್ತಾರೆ ಅಂದ್ರೆ ದೇವೇಂದ್ರ ಇಷ್ಟು ನಿಷೇಧ ಇಷ್ಟು ದೋ ದೋಷ ಗ್ರಸ್ತನಾಗಿ ಬಿಟ್ಟ ನಮ್ಮ ದೇವರು ಏನ್ ಮಾಡ್ದಾಗ ಗೊತ್ತೋ ಅವರಿಗೆ ವಿರುದ್ಧನಾಗಿ ನಿಂತ ದೇವೇಂದ್ರ ಸಾರಿ ಅಂತ ಏನು ಹೇಳಕ್ಕೆ ಹೋಗಿಲ್ಲ ನೀನು ನಾಳೆ ಊಟ ಕರಿತೇನೆ ಅಂತ ಹೇಳಿಲ್ಲ ಅವ್ರಿಗೆ ವಿರುದ್ಧವಾಗಿಯೇ ಪ್ರತಿಭಟನೆ ಮಾಡಿದ ದೇವೇಂದ್ರ ಮಳೆ ಸುರಿಸಿದ್ರೆ ಬೆಟ್ಟವನ್ನು ಗೋಧರ ಪಡಿವರಾತ ಪತ್ರ ತನ್ನ ಕಿಡಿಗೆರಳಿಂದ ಎತ್ತಿ ಹಿಡ್ದ ಏನ್ ಮಾಡಬೇಕು ದೇವೇಂದ್ರ ಸೋತ ದೇವರು ಹೇಳ್ದ ನಿಷೇಧಕ್ಕೆ ದೂರ ನಿನಗೆ ನಿಷೇಧ ಉಂಟೋ ಅಂದ್ರೆ ದೇವರ ಬಗ್ಗೆ ಮಾಡಬಾರದನ್ನು ಮನಸ್ಸಿನ ಕಷ್ಪನ ನಿನಗುಂಟೋ ನಿನಗೆ ದೂರ ಅಂತ ಭಗವಂತ ದೂರ ನಿಂತು ಬಿಟ್ಟಂತೆ ನಿಷೇಧ ದೂರ ನಿಷೇಧ ದೋಷ ವಿಚಿತ್ರ ಕರ್ಮ ಅಂತ ಭಗವಂತನ ವ್ಯಾಪಾರ ಅದು ವಿಚಿತ್ರವಾದ ಜಗದಂತರ ಬಹಿರ್ವ್ಯಾಪ್ತಿ ಇರಬಹುದು ಅಥವಾ ಗೋವರ್ಧನ ಪರ್ವತ ಎತ್ತುವುದಿರಬಹುದು ದೇವೇಂದ್ರನ ಜೊತೆಗೆ ಜಗಳಾಡಿದ್ದಿರಬಹುದು ವಿಚಿತ್ರ ಕರ್ಮ ಅಂತ ದಾಸರು ಹೇಳೇ ಈ ಸಂದರ್ಭ ಅಂತರ್ಬಹಿರ್ ವ್ಯಾಪ್ತಿ ಹೇಗೆ ಅಂತಂದ್ರೆ ವಿಚಿತ್ರ ಕರ್ಮ ಅನೋರಣೀಯ ಮಹಾತೋಮಯಾನ್ ಹೇಗೆ ವಿಚಿತ್ರವಾದ ಕರ್ಮ ಅಂತ ಭಗವಂತ ಗೋವರ್ಧನ ಪರ್ವತವನ್ನು ಕಿರುಮೆರಳಲ್ಲಿ ನಿರಂತರ ಸಪ್ತರಾತ್ರ ಏಳು ದಿವಸ ಅದನ್ನು ಎತ್ತಿ ಹಿಡಿದ ಹೇಗೆ ಅಂತ ಕೇಳಿದ್ರೆ ವಿಚಿತ್ರ ಕರ್ಮ ಇವತ್ತು ನಾವು ಗೋವರ್ಧನ ಪರ್ವತದ ಹೋದ್ರೆ ಇದೆಲ್ಲ ಸುಳ್ಳ್ರಿ ಕೃಷ್ಣ ಎತ್ತಿದಿದೆಲ್ಲ ಎಂತ ಮಾತು ಅದೆಲ್ಲ ಅರ್ಥ ಆಗುವ ಮಾತಲ್ಲ ವಿಚಿತ್ರ ಕರ್ಮ ಅಂತ ಹೇಳಿದ್ರಿ ದೇವೇಂದ್ರ ಅರ್ಜುನ ಜಗಳಾಡಿದ್ರು ದೇವೇಂದ್ರ ಬೇರೆಯಲ್ಲ ಅರ್ಜುನ ಬೇರೆಯಲ್ಲ ಜಗಳಾಡಿದರು ಇದು ಹೇಗೆ ವಿಚಿತ್ರ ಕರ್ಮ ತಾನು ತನ್ನಿಂದ ಜಗಳಾಡುವುದುಂಟ ಎಲ್ಲಿಯಾದರು ಇದೇ ವಿಚಿತ್ರ ಕರ್ಮ ಭಗವಂತ ತನ್ನಿಂದ ತನಗೆ ಜಗಳಾಗುವ ಹಾಗೆ ಮಾಡ್ತಾನೆ ಇಬ್ರು ಅಭಿನ್ನರಾದವರು ಇಬ್ಬರಿಗೆ ಭಗವಂತ ಜಗಳ ಹಿಡಿಸಿದ ಅದು ವಿಚಿತ್ರ ಕರ್ಮ ಹೀಗೆ ಭಗವಂತನ ಕರ್ಮ ಅದು ವಿಚಿತ್ರ ವಿಚಿತ್ರ ಅಂತಂದ್ರೆ ಇದೊಂದು ವಿಚಿತ್ರವಾದ ಅರ್ಥ ಇದೆ